ಿಹರಿರಚಿತ್ಯದೇವೈಕಂದ್ಯ ಪರಮಗುರುರೀಷ್ಟಾವಕ್ತಿ ತತ್ಸನಾಗುಣಗಣಾನ್ನೋ ನಿತ್ಯದೋಷ ಸರಸನಯನೋಶ್ರೀಪತಿರ್ಮನೋನ ವ್ಯಾಯ ಭಯ ಶ್ರೀಷಾ ಗುಣರಶ ಹೃದಯ ಶುದ್ಧವಿದ್ಯಾ ಮಧ್ವಾ ನಮೋ ನಮಃ ಅಭ್ರಮಂ ಭಂಗರಹಿತ ಅಜನಂ ವಿಮಲ ಸದಾ ಆನಂದತೀರ್ಥಮ ಭಜೇ ತಾಪತ್ರವಹಂ ಶ್ರೀಮದನಂದತೀರ್ತಾಪಂಕಜ ರೇಣವ ಪವಿತ್ರಯಂತ್ ನಿತ್ಯಚನಪಿ ನಾರಾಯಣ ಸುರಗುರುಂ ಜಗದೆಕನಾಥಂ ಭಕ್ತಪ್ರಿ ಸಕಲೋಕನಮಸ್ಕೃತುಣ್ಯವರ್ಜಿತಮಜಂ ಇವ ಮಾಧ್ಯಮೀಶ್ ವಂದೇ ಭವ್ರಮ ಸಿಂ ನಾರಾಯಣ ನಮಸ್ಕೃತ ನರಂಚವ ನರೋತ್ತಮೀಂ ಸರಸ್ವತೀ ವ್ಯಾಸ ತಥೋದಯ ಮುದೀರೇ ದೇವ ನಾರಾಯಣದೋಷ ವಿವರ್ಜಿ ಪರಿಪೂರ್ಣಗುರುಸ್ಥಾನ್ ಗೀತಾ ವಕ್ಷಿ ಲೇಶಗುರುಭ್ಯೋ ನಮಃ ಹರಿ ಓಂ ಕರ್ಮಯೋಗಲ್ಲಿ ಎರಡು ಇದೆ ಒಂದು ತ್ಯಾಗ ಇದೆ ಇನ್ನೊಂದು ಗ್ರಾಹ್ಯವಾದದ್ದು ಇದೆ ಧ್ಯೇಯ ಉಪಾಧ್ಯೇಯ ಸ್ವೀಕಾರಾರ್ಹವಾದದ್ದು ಇದೆ ತ್ಯಾಜ್ಯವಾದದ್ದು ಇದೆ ಇದನ್ನು ಹಿಂದೆ ತೃತೀಯ ಯಾಕೆಂದರೆ ನಾವು ಫಲಕಾಮನೆಯನ್ನು ಫಲಕಾಮನೆಯನ್ನು ಸಂಕಲ್ಪವನ್ನು ಕರ್ತೃತ್ವಾಭಿಮಾನವನ್ನು ಕಾಗದ್ವೇಷವನ್ನು ಎಲ್ಲವನ್ನೂ ತ್ಯಾಗ ಮಾಡಬೇಕು ತ್ಯಾಗ ಮಾಡಿ ನಮ್ಮ ನಮ್ಮ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ಕರ್ಮ ಅನುಷ್ಠಾನ ಹಾಗಾದರೆ ಯೋಗ ಮತ್ತು ಸನ್ಯಾಸ ತ್ಯಾಗ ಮಾಡಲಿಕ್ಕೂ ಇದೆ ಯೋಗ ಅಂದರೆ ಕರ್ಮ ಅನುಷ್ಠಾನ ಅದು ಇದೆ ಹೀಗೆ ಎರಡು ಅಂಶದಿಂದ ಕೂಡಿದ್ದು ಅದನ್ನು ಯೋಗಸ್ಥ ಯೋಗ ಯೋಗ ಸಂನ್ಯಸ್ಥ ಕರ್ಮಾಣ ಅಂತ ಭಗವಂತ ಅಲ್ಲಿ ಫಲಕಾಮನೆಯನ್ನು ಬಿಡಬೇಕು ಯೋಗಸ್ಥ ಕು ಕರ್ಮಾಣಿ ಸಂಗಮ ತಕ್ಕ ಧನಂಜಯ ಅಂತ ಅಲ್ಲಿ ನೀನು ಸಂಘವನ್ನು ಬಿಡು ಕರ್ಮಾನುಷ್ಠಾನ ಮಾಡು ಅಂತ ಸಂಕ್ಷಿಪ್ತವಾಗಿ ಕರ್ಮಯೋಗವನ್ನು ಹೇಳಿದ್ದು ಸಂಘ ಬಿಡಬೇಕು ಅಂದರೆ ಏನು ಕಾಮ ಫಲಸಂಕಲ್ಪ ಎಲ್ಲ ತ್ಯಾಗ ಮಾಡಬೇಕು ಈಶ್ವರಾರ್ಪಣ ಬುದ್ಧಿಯಿಂದ ಅದನ್ನು ಮಾಡಬೇಕು ಅಂತ ಅಂಶದ್ವಯವನ್ನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದು ನಾಲ್ಕನೇ ಅಧ್ಯಾಯದಲ್ಲಿ ಅದನ್ನು ಒತ್ತು ಹೇಳ್ತಾ ಇದ್ದಾರೆ ಎದೃಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತಃ ವಿಮತ್ಸರ ಅಂತ ಹೇಳುವಾಗ ಕಾಮಾದಿ ವರ್ಜನ ಸನ್ಯಾಸವನ್ನು ಹೇಳಿ ಕುರು ಕರ್ಮೈವ ತಸ್ಮಾರ್ಥ ಪೂರ್ವ ಪೂರ್ವತರಂಗ ಕೃತ ಎಂಬುದಾಗಿ ವರ್ಣಕ್ಕೆ ಆಶ್ರಮುಖ್ಯಿತವಾದ ಕರ್ಮ ಮಾರು ಅಂತ ಹಾಗಾಗಿ ಅನುಷ್ಠಾನವೂ ಇದೆ ಗಾಹ್ಯವಾದದ್ದೂ ಇದೆ ತ್ಯಾಜ್ಯವಾದದ್ದು ಇದೆ ಅದಕ್ಕೆ ಇವನಿಗೆ ಸ್ವಲ್ಪ ಅರ್ಜುನ ಆ ಸಂದರ್ಭ ನಮ್ಮ ಪರವಾಗಿ ಕೇಳ್ತಾರೆ ಇದೆಂಥದ್ದು ಒಂದೊಂದು ಕಡೆಯಲ್ಲಿ ಹೇಳ್ತಾ ಇದ್ದಿ ಯೋಗ ಸನ್ಯಸ್ತ ಕರ್ಮಾಣ ಅಂತ ಇನ್ನೊಂದು ಕಡೆಯಲ್ಲಿ ಹೇಳ್ತಾ ಇದ್ದಿ ಯೋಗ ಮಾತಿಷ್ಠ ಅಂತ ಮೇಲ್ನೋಟಕ್ಕೆ ಎರಡು ವಿರುದ್ಧ ಅಂತ ಕಾಣ್ತದೆ ಯಾಕೆಂದ್ರೆ ಸನ್ಯಾಸದಲ್ಲಿ ಅದೆಲ್ಲ ತ್ಯಾಗ ಮಾಡೋದು ಯೋಗದಲ್ಲಿ ಕರ್ಮಾನುಷ್ಠಾನ ಮಾಡೋದು ಒಂದೊಂದು ಕಡೆಯಲ್ಲಿ ಒಂದೊಂದು ಸತ್ನ ಹೇಳ್ತಾ ಇದ್ವಿ ಒಂದೊಂದು ಕಡೆ ಇದ್ದರೆ ಯೋಗ ಸನ್ಯಸ್ತ ಕರ್ಮಲ್ಲಿ ಸನ್ಯಾಸಕ್ಕೆ ಒತ್ತು ಕೊಟ್ಟು ಕುರುಕರ್ಮಯೂತ ಸ್ನಾತನದ ಯೋಗಕ್ಕೆ ಅನುಷ್ಠಾನಕ್ಕೆ ಒತ್ತು ಕೊಟ್ಟು ಈಗ ನಮಗೆ ಅದನ್ನು ಹೇಗೆ ಎರಡನ್ನೂ ಮಾಡಲಿಕ್ಕಾಗಲ್ಲ ಯಾವುದಾದ್ರು ಒಂದು ಮಾಡಬೇಕು ಒಂದರಲ್ಲಿ ಯಾವುದು ಶ್ರೇಷ್ಠ ಅದು ನನಗೆ ಶ್ರೇಯಸ್ಕರವಾದದ್ದು ಅದನ್ನು ಮಾಡಬೇಕೆ ಎರಡೂ ಮಾಡಲಿಕ್ಕಾಗುತ್ತೆ ಯಾಕೆಂದರೆ ಸನ್ಯಾಸವೇ ಶ್ರೇಷ್ಠ ಆದರೆ ಅದನ್ನೇ ನಾನು ಸ್ವೀಕಾರ ಮಾಡ್ತೇನೆ ಆ ಸನ್ಯಾಸಕ್ಕೆ ವಿರೋಧಿಯಾದದ್ದು ಕರ್ಮಾನುಷ್ಠಾನ ಯಾಕೆಂದರೆ ಯುದ್ಧ ಕರ್ಮ ಮಾಡುವಾಗ ರಾಗದ್ವೇಷ ಆದಿಗಳು ಒಂದೇ ಬರುತ್ತೆ ಹಾಗಾದರೆ ಸನ್ಯಾಸನ ಹಿಡಿದವನಿಗೆ ಸಾಗತ್ವೇಶಿಂದ ಪ್ರೇರಿತವಾಗಿ ಮಾಡ್ತಕ್ಕಂಥ ಕರ್ಮ ಯೋಗ ಯುದ್ಧ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಯೋಗ ಹಿಡಿದವನಿಗೆ ಸನ್ಯಾಸ ಸಾಧ್ಯ ಇಲ್ಲ ಹಾಗಾಗಿ ಯಾವುದಾದ್ರು ಒಂದೊಂದು ಮಾಡಬೇಕು ಅದರಲ್ಲಿ ಯಾವುದನ್ನು ಮಾಡಬೇಕು ಸನ್ಯಾಸಂ ಕರ್ಮಣ ಕೃಷ್ಣ ಪುನರ್ ಯೋಗಂಚೇಯ ಏತಯೋ ರೈಕಂ ತನ್ಮೇ ಭೂಹಿ ಸುನಿಶ್ಚಿತ ಒಂದು ಕಡೆಯಲ್ಲಿ ಸನ್ಯಾಸ ಗೊತ್ತು ಕೊಡ್ತೀವಿ ಹೇಳ್ತಾ ಇದ್ದೀ ಇನ್ನೊಂದು ಕಡೆಯಲ್ಲಿ ಯೋಗಕ್ಕೆ ಎರಡನ್ನೂ ಮಾಡೋದು ಕಷ್ಟ ಯಾವುದು ಶ್ರೇಷ್ಠ ಅದನ್ನು ನನಗೆ ನಿರ್ಣಯಾತ್ಮಕವಾಗಿ ಹೇಳಿ ಗೊಂದಲವನ್ನು ಪರಿಹಾರ ಮಾಡುವಂತ ಅರ್ಜುನ ಕೇಳ್ತಾ ಇದ್ದಾರೆ ಅಥವಾ ಇನ್ನೊಂದು ರೀತಿಯಾಗಿ ಅವನ ಪ್ರಶ್ನೆ ಈಗ ನೋಡಿ ಸನ್ಯಾಸ ಅಂದರೆ ಯೋಗ ಸನ್ಯಸ್ತ ಕರ್ಮಂತುಂಟು ಸನ್ಯಾಸ ಅಂದರೆ ಯತಿಗಳಿಗೆ ಸಂಬಂಧಪಟ್ಟಂಥದ್ದು ಸನ್ಯಾಸ ಯೋಗವಾಷ್ಠ ಅಂದರೆ ಕರ್ಮಯೋಗ ಅವರಿಗೆಲ್ಲ ಅದು ಗೃಹಸ್ಥರಿಗೆ ಸಂಬಂಧಪಟ್ಟದ್ದು ಹಾಗಾದರೆ ಯತಿಗಳಿಗೆ ಸನ್ಯಾಸ ಅಂದರೆ ಯತಿ ಆಶ್ರಮ ಯತಿಗಳು ಯಾವ ಕರ್ಮವಲ್ಲ ಸರ್ವಕರ್ಮ ತ್ಯಾಗ ಮಾಡಿ ಯತಿಗಳು ಜ್ಞಾನ ಮಾತ್ರದಲ್ಲಿ ಅವರಿಗೆ ಅಧಿಕಾರ ಯಾವ ಕರ್ಮದಲ್ಲಿ ಅಧಿಕಾರ ಇಲ್ಲ ಸನ್ಯಾಸ ಅಂದರೆ ಯತಿಗಳಿಗೆ ಸಂಬಂಧಪಟ್ಟದ್ದು ಇನ್ನು ಗೃಹ ಗೃಹಸ್ಥರಿಗೆ ಕರ್ಮ ಮಾಡೋದು ಯೋಗ ಅಂದ್ರೆ ಕರ್ಮ ಅದು ಗೃಹಸ್ಥರಿಗೆ ಹಾಗಾಗಿ ಯತಿಗಳು ಸರ್ವಕರ್ಮ ತ್ಯಾಗ ಮಾಡಿ ಜ್ಞಾನ ಮಾತ್ರ ಅಲ್ಲಿ ಅವರಿಗೆ ಅಧಿಕಾರ ಗೃಹಸ್ಥರಿಗೆ ಜ್ಞಾನ ಬಿಟ್ಟು ಕರ್ಮವನ್ನು ಮಾತ್ರ ಮಾಡ್ತಕ್ಕಂಥದ್ದು ಹೀಗಿದೆ ಇದು ಎರಡೂ ಕೂಡ ಒಂದೇ ಕಡೆಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಗೃಹಸ್ಥಾಶ್ರಮ ಮತ್ತು ಸನ್ಯಾಸ ಆಶ್ರಮ ಎರಡೂ ಧರ್ಮಗಳು ಒಂದೇ ಕಡೆಯಲ್ಲಿ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಯಾವುದಾದ್ರು ಒಂದನ್ನು ಮಾಡಬೇಕು ಹಾಗಾಗಿ ಕರ್ಮಣ ಸನ್ಯಾಸ ಎಲ್ಲ ಕರ್ಮವನ್ನು ಕೂಡ ಬಿಡುವುದು ಅದು ಸನ್ಯಸ್ತ ಕರ್ಮಾಣ ಅದನ್ನ ನೀನು ಒಂದು ಕಡೆಯೇ ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ ಇನ್ನೊಂದು ಕಡೆಯಲ್ಲಿ ಯೋಗ ಮಾತಿಷ್ಟ ಅಂತ ಹೇಳ್ತಾ ಇದ್ದೀವಿ ಎರಡೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ನಾನು ಯತ್ಯಾಶ್ರಮ ತಗೊಳ್ಬೇಕು ಸನ್ಯಾಸ ಅಥವಾ ಗೃಹಸ್ಥಾಶ್ರಮದ ಯೋಗವನ್ನು ಸ್ವೀಕಾರ ಮಾಡಬೇಕು ಎರಡನ್ನೂ ಮಾಡಲಿಕ್ಕಂತೂ ಸಾಧ್ಯ ಇಲ್ಲ ಹಾಗಾಗಿ ನನಗೆ ಯಾವುದಾದ್ರು ಒಂದು ಯಾವ್ದು ಮಾಡಬೇಕು ಅಂತ ನನಗೆ ನಿರ್ಣಯಾತ್ಮಕವಾಗಿ ಹೇಳು ಒಂದಕ್ಕೊಂದು ಪೂರಕ ಅಲ್ಲ ಒಂದಕ್ಕೊಂದು ಒಂದು ಕಡೆಯಲ್ಲಿ ಎರಡೂ ಕೂಡ ಕಲೀಲಿಕ್ಕೆ ಸಾಧ್ಯ ಇಲ್ಲ ಸನ್ಯಾಸ ಹಿಡಿದವನು ಯತಿ ಕರ್ಮಯೋಗಿ ಆಗೋಲ್ಲ ಕರ್ಮಯೋಗಿ ಆದವನು ಸನ್ಯಾಸಿ ಆಗ್ಲಿ ಸಾಧ್ಯ ಗೃಹಸ್ಥರಿಗೆ ಮತ್ತೆ ಯತಿಗಳಿಗೆ ಸಂಬಂಧಪಟ್ಟ ಧರ್ಮ ಒಂದೇ ಕಡೆಯಲ್ಲಿ ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಯಾವ್ದಾದ್ರು ಒಂದ್ ಮಾಡಬೇಕು ನೀನು ಹೇಳಬೇಕು ಅಂದ್ರೆ ಒಂದೊಂದು ಕಡೆಯಲ್ಲ ಸನ್ಯಾಸ ಹೇಳ್ತಾ ಇದೀವಿ ಒಂದು ಕಡೆಯಲ್ಲಿ ಕರ್ಮಯೋಗ ಹೇಳ್ತಾ ಇದಿ ನನಗೇನು ಗೊಂದಲ ಆಗ್ತಾ ಇದೆ ಹೇಳಪ್ಪ ಏನ್ ಮಾಡ್ಬೇಕು ಅಂತ ಅದಕ್ಕೆ ಈ ಪ್ರಶ್ನೆ ತಪ್ಪು ತಿಳ್ಕೊಂಡಿದ್ಯಾ ಸನ್ಯಾಸಕ್ಕೂ ಕರ್ಮಯೋಗಕ್ಕೂ ಏನೂ ಸಂಬಂಧ ಇಲ್ಲ ಯೋಗ ಬೇರೆ ಸನ್ಯಾಸ ಬೇರೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅದು ಪರಸ್ಪರ ವಿರುದ್ಧಗಳು ಒಂದಿದ್ದಲ್ಲಿ ಒಂದಿರುವುದಿಲ್ಲ ಅಂತ ತಿಳ್ಕೊಂಡದ್ದೇ ತಪ್ಪು ಒಂದು ಒಂದಕ್ಕೆ ಪೂರಕವಾಗಿದೆ ಎಂಬುದನ್ನು ಮರೆಯಬೇಡ ಎಂಬುದಾಗಿ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ ಸಂನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರವು ಉಭವು ತಯೋಸ್ತು ಕರ್ಮ ಸಂನ್ಯಾಸ ಕರ್ಮಯೋಗೋ ವಿಶಿಷ್ಯತೆ ಒಂದು ಮಾತ್ರ ನೋಡಪ್ಪ ಯಾವುದು ಶ್ರೇಯಸ್ಕರ ಅದನ್ನು ನನಗೆ ಹೇಳುವಂತ ಹೇಳಿದ್ವಿ ಅದು ಎರಡೂ ಶ್ರೇಯಸ್ಕರವೇ ಮೋಕ್ಷಕ್ಕೆ ಸಾಧನ ಎರಡೂ ಕೂಡ ಸಂನ್ಯಾಸವೂ ಮೋಕ್ಷಕ್ಕೆ ಸಾಧನ ಕರ್ಮಯೋಗವೂ ಮೋಕ್ಷಕ್ಕೆ ಸಾಧನ ಸನ್ಯಾಸ ಅಂದರೆ ಎಲ್ಲವುದನ್ನು ಬಿಡುವುದು ಕಾಮಸನ್ಯಾಸ ಕ್ರೋಧ ಸನ್ಯಾಸ ಸಂಕಲ್ಪ ಸನ್ಯಾಸ ಕರ್ತೃತ್ವ ಅಭಿಮಾನ ಸನ್ಯಾಸ ಎಲ್ಲ ಸನ್ಯಾಸ ಎಲ್ಲವುದನ್ನು ಬಿಡುವುದು ಕೊನೆ ಎಲ್ಲ ವ್ಯಕ್ತಿ ಮತ್ತು ಒಂದು ಮಾತ್ರ ಇರುತ್ತೆ ಸನ್ಯಾಸಿಗೆ ಮತ್ತೂ ಇರಲ್ಲ ಮನಸ್ಸೊಂದು ಇರತ್ತೆ ಅದನ್ನು ದೇವರಲ್ಲಿ ಇಡುವುದು ಮನಿ ಅಲ್ಲ ಮನ ಮನನ್ಯಾಸ ಮಾಡಿಬಿಟ್ರೆ ದೇವರಿಗೆ ಮನನ್ಯಾಸ ಮಾಡೋದು ಮಗಿ ಎಲ್ಲ ಬಿಟ್ಟು ಶುದ್ಧವಾದ ಮನ ಶುದ್ಧವಾದ ಐ ಮನಸ್ಸು ಶುದ್ಧ ಆಗಿರ್ಬೇಕು ಮನಸ್ಸಿನ ರಾಗ ದ್ವೇಷ ಕ್ರೋಧ ಕಾಮ ಸಂಕಲ್ಪ ಎಲ್ಲ ಹೊರಗೆ ಹಾಕಿ ಅಶುದ್ಧವಾದ ಮನಸ್ಸನ್ನು ಸಂ ಅಟಯ ಪ್ರವಿಭು ಸಂ ಭೂಮ ವಿಷ್ಣುವಾಚಕು ಅವನಲ್ಲಿ ನ್ಯಾಸ ಇಡುವುದು ಮನಸ್ಸ ಮನಸ್ಸು ಇಡಬೇಕಾದ್ರೆ ಕಾಮ ಕ್ರೋಧ ಎಲ್ಲ ಸನ್ಯಾಸ ಬಿಡಬೇಕು ಹೊರಗಾಗ್ಬೇಕು ಕರ್ಮಯೋಗ ಅಂದ್ರೆ ಅನುಷ್ಠಾನಕ್ಕೆ ಎರಡೋ ಮೋಕ್ಷಕ್ಕೆ ಸಾಧನ ಆದ್ರೂ ಕೂಡ ಎರಡೂ ಕಾರಣ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಎರಡೋ ಮೋಕ್ಷ ಆಗತ್ತಲ್ಲ ಹಾಗೆ ನಾನು ಕಾಮ ಕ್ರೋಧ ಲೋಭ ಮದಾಮ ಸರಿ ಬಿಟ್ಕೊಂಡು ಕೂತ್ಕೊಂಡು ಬಿಡ್ತೇನೆ ಕಾವಿಶಾತ್ರಿ ಹೊಂದ್ಕೊಂಡು ಕವಚ ದಿವಚ ತೊಟ್ಟು ಬಿಲ್ಲು ಬಾಣ ತೊಟ್ಟು ಇದು ಮಾಡಲ್ಲ ಯಾಕೆಂದ್ರೆ ಬಂಧು ಹತ್ಯಾದಿಂದ ಎಸ್ಕೇಪ್ ಆಗಬೇಕಾಗಿದೆ ನಾನು ಏನ್ರಿ ಬಂಧು ಹತ್ಯೆ ಗುರು ಹತ್ಯಾದಿಂದ ಎಸ್ಕೇಪ್ ಆಗಬೇಕಾಗಿದೆ ಅದಕ್ಕೋಸ್ಕರ ನಾನೇನು ಮಾಡ್ತೇನೆ ಎಲ್ಲೂ ಪಕ್ಷಕ್ಕೆ ಅಂತ ಆದ್ಮೇಲೆ ಎಲ್ಲ ಬಿಟ್ಟು ಕೂತ್ಕೊಂಡು ಹೋಗ್ತೇನೆ ಕೊಟ್ಟು ಹಾಕಿಕೊಂಡು ನೋಡ್ಕೊಳ್ತೇನೆ ಹಾಂ ಗತಿಯಾಗಿದೆ ಕರ್ಮ ಅಷ್ಟು ಯುದ್ಧ ಮಾಡಲ್ಲ ಯಾಕೆ ಎರಡಕ್ಕೂ ಎರಡರಿಂದ ಮೋಕ್ಷ ಆಗೋದಾದ್ರೆ ಅದೇ ಮಾಡ್ಬೋದಲ್ಲ ಅಂತ ಅದಕ್ಕೆ ಕೃಷ್ಣ ಹೇಳ್ತಾನೆ ತಯೋಸ್ತು ಕರ್ಮ ಅದರಲ್ಲೂ ಎರಡೂ ಮೋಕ್ಷ ಸಾಧನ ಕೂಡ ಸನ್ಯಾಸಕ್ಕಿಂತ ಕರ್ಮಯೋಗವೇ ಶ್ರೇಷ್ಠ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ ಯಾಕೆಂದ್ರೆ ಕರ್ಮ ಸನ್ಯಾಸಾತ್ ಕರ್ಮ ಮಾಡುವಾಗ ಒಳ್ಳೆ ಚೆನ್ನಾಗಿರ್ತ ಕರ್ಮ ಮಾಡುವಾಗ ಅಲ್ಲಿ ಸನ್ಯಾಸ ಕಾಮ ಕ್ರೋಧ ಲೋಭ ಮದ ಸರ್ಯ ಅಹಂಕಾರ ಎಲ್ಲ ನ್ಯಾಸ ಕರ್ಮ ಮಾಡ್ತಾ ಇರುವಾಗ ನ್ಯಾಸ ಬಿಡುವುದಿಲ್ಲ ಅದಕ್ಕಿಂತ ಕರ್ಮ ಅನುಷ್ಠಾನ ರೂಪವಾದ ಯೋಗ ಉಂಟಲ್ವಾ ಅದು ದೇವರಿಗೆ ಹೆಚ್ಚು ಪ್ರಿಯಕರವಾದ ಅದು ಶ್ರೇಷ್ಠವಾದದ್ದು ಯಾಕೆಂದ್ರೆ ಎಲ್ಲ ಬಿಟ್ಟು ಸ್ನಾನ ಮಾಡುದು ಯಾಕ್ರಿ ಹೇಳಿ ಸ್ನಾನ ಮಾಡುದು ಯಾಕೆ ಸುಮ್ಮನೆ ಕೂತ್ಕೊಂಡ್ರಿ ಸ್ನಾನ ಯಾಕೆ ಮಾಡೋದು ಸ್ನಾನ ಯಾಕೆ ಮಾಡೋದು ಅಯ್ಯೋ ಸಂಧ್ಯಾ ಆದರೆ ದೇವ್ರ ಪೂಜೆ ಎಲ್ಲ ಮಾಡ್ಲಿಕ್ಕೋಸ್ಕರ ಸ್ನಾನ ಮಾಡಿದಾಗ ಕೂತ್ಕೊಂಡ ಸ್ನಾನ ಹಸಿರು ಇಟ್ಟು ಪೂಜೆ ಹಸಿರು ಇಟ್ಟು ಹೇಳ್ತೀರಿ ಏನ್ ಹೇಳ್ತೇವೆ ಎರಡೂ ಸೇರ್ತೇವೆ ಆದ್ರೆ ನಾವು ಸ್ನಾನ ಮಾಡುದು ಯಾಕೆ ದೇವ್ರ ಪೂಜೆ ಸಂಧ್ಯಾ ವಂದನ ಮಾಡಲಿಕ್ಕೋಸ್ಕರ ಹಾಗೆ ಕರ್ಮ ಸನ್ಯಾಸ ಯಾಕೆ ಕರ್ಮಾನುಷ್ಠಾನ ಮಾಡ್ಲಿಕ್ಕೋಸ್ಕರವೇ ಕರ್ಮಾನುಷ್ಠಾನ ಮಾಡಬೇಕಾದ್ರೆ ಸನ್ಯಾಸ ಬೇಕೇ ಬೇಕು ಸ್ನಾನ ಮಾಡದೇನೆ ಸಂಧ್ಯಾಂದನ ಮಾಡಿದ್ರೆ ಬಿಡ್ ಕಾಫಿ ಕುಡ್ದು ಸಂಧ್ಯಾ ವಂದನ ಮಾಡಿದರೆ ಚಳಿ ಜಾಸ್ತಿ ಆಗ್ತದೆ ಗಡ್ ಕಾಫಿ ಕುಡ್ದು ಆರಾಮವಾಗಿ ಸಂಧ್ಯಾ ವಂದನ ಮಾಡ್ತೇನೆ ಅಂತ ಹೇಳಿದ ಉಪಯೋಗ ಸ್ನಾನವೂ ಶ್ರೇಷ್ಠ ಇದೆ ಆದ್ರೆ ಯಾವುದಕ್ಕೋಸ್ಕರ ಯಾವುದಕ್ಕೋಸ್ಕರ ಯಾವುದಿದೆ ದೇವರ ಪೂಜೆ ಸಂಧ್ಯಾ ವಂದನಕ್ಕೋಸ್ಕರ ಸ್ನಾನ ಇದೆ ಅಂದರೆ ಸನ್ಯ ಸ್ನಾನಕ್ಕಿದ್ರೂ ಯಾವುದು ಶ್ರೇಷ್ಠ ಹಾಗೆಂದ್ರೆ ಅದು ಗುರುವಾಗಿಲ್ಲ ಹಾಗೆ ಕರ್ಮ ಸನ್ಯಾಸ ಕರ್ಮ ಕ್ರೋಧ ಲಾಭ ಪದ ಮಾತ್ಸರ್ಯ ಎಲ್ಲ ಬಿಟ್ಟರೆ ಅದು ಯೋಗವಾಗುತ್ತೆ ಜ್ಞಾನಕ್ಕೆ ಉಪಾಯವಾಗುತ್ತೆ ಅದು ಬಿಡದೆ ಏನಿದ್ರೆ ಅದು ಜ್ಞಾನಕ್ಕೆ ಉಪಾಯ ಆಗಲ್ಲ ಅದು ಸ್ವರ್ಗಕ್ಕೆ ಸಾಧನವಾಗಿ ಮತ್ತು ಇಲ್ಲಿ ಕೆಳಗೆ ಬಿಡಬೇಕಾಗುತ್ತೆ ಅದು ಯೋಗವಾಗುವುದು ಅದು ಕರ್ಮ ರೋಗವಾಗಬಾರದು ಮೊನ್ನೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಅದು ಯೋಗವಾಗಬೇಕು ಅದು ಉಪಾಯ ಆಗಬೇಕು ಅದು ಸಂಸಾರ ಎಂಬ ಅಪಾಯದಿಂದ ಅಪಾಯ ಪಾರಾಗಲಿಕ್ಕೆ ಅದು ಉಪಾಯ ಆಗಬೇಕು ಸಾಧನವಾಗಬೇಕು ಅಂತ ಆದ್ರೆ ಸನ್ಯಾಸ ಬೇಕೇ ಬೇಕು ಹಾಗಿಷ್ಟೆಲ್ಲ ಸ್ನಾನ ಮಾಡಿ ಕುತ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಉಪಯೋಗ ಇಲ್ಲ ಹಾಗಾಗಿ ಕಾಮ ಕ್ರೋಧ ಲೋಭ ಮದ ಮಾತ್ ಎಲ್ಲಾ ಬಿಟ್ಟಿದ್ಯಪ್ಪ ಬಿಟ್ಟ ನಂತರ ಏನು ಮಾಡಿಲ್ಲ ಅಂದ್ರೆ ಸ್ನಾನ ಮಾಡಿದ್ದಕ್ಕೆ ಕಿಮ್ಮತ್ತೇನು ಸ್ನಾನ ಮಾಡಿದ್ಯಾ ದ್ವಾದಶನಾಮ ಹಚ್ಕೊಂಡ್ಯಾ ಫಸ್ಟ್ ಕ್ಲಾಸ್ ಆಗಿ ನೀನ್ ಯಾಕೋ ನಿನ್ನ ಹಂಗೆಕೋ ನಿನ್ನ ಕರುಣಾಕೋ ನಿನ್ನ ದ್ವಾದಶನಾಮದ ಮರವನ್ನು ಬಿದ್ದರೆ ಸಾಕೋ ಇದೇನು ಉಪಯೋಗ ಅದನ್ನು ಹೇಳ್ತಾ ಇದ್ದಾರೆ ದಯೋಸ್ತ ಕರ್ಮ ಯಾಕೆಂದರೆ ದೇವರೇ ಹೇಳ್ತಾರೆಂದ್ರೆ ದ್ವಂದ ತ್ಯಾಗತ್ತು ಸನ್ಯಾಸ ಮತ್ಪೂಜೈವರೀಯಸಿ ಕಾಮಕ್ರೋಧಾದಿತ್ಯಾಗ ಒಂದು ಸನ್ಯಾಸ ಹೌದು ಅದಕ್ಕಿಂತಲೂ ಕೂಡ ಹೆಚ್ಚು ತ್ಯಾಗಕ್ಕೆ ಕೊಡಬೇಕು ನನ್ನ ನನ್ನ ಪೂಜಾರೂಪವಾದ ಕರ್ಮಯೋಗ ಏನಿದೆ ಅದು ಶ್ರೇಷ್ಠವಾದದ್ದು ಅದು ನನಗೆ ಅತ್ಯಂತ ಪ್ರಿಯವಾದದ್ದು ಎಂಬುದಾಗಿ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಮಾತು ನಾವು ತಿಳ್ಕೊಳ್ಬೇಕಾದಂಥ ಹಾಗಾದರೆ ಒಂದು ಮಾತು ಬರುತ್ತೆ ನಿಜವಾಗಿಯೂ ಕೂಡ ಸನ್ಯಾಸದಿಂದ ಅದು ಮೋಕ್ಷಕ್ಕೂ ಸಾಧನ ಆಗುತ್ತೆ ಮತ್ತೆ ಈಗ ಕರ್ಮ ಸನ್ಯಾಸ ಮಾಡಿದರೆ ಕಾಮಕ್ರೋಧಾದಿಗಳನ್ನು ಬಿಟ್ಟು ಕುತ್ಕೊಳ್ಳೋದು ಎಲ್ಲ ಸನ್ಯಾಸ ಆವಾಗ ಇಂಥ ಕಾಮಕ್ರೋಧ ಸನ್ಯಾಸಿನ ಟೆನ್ಷನ್ನೂ ಇಲ್ಲ ತಾತ್ಕಾಲಿಕವಾಗಿ ನಮಗೆ ಮಾನಸಿಕವಾದ ನೆಮ್ಮದಿಯೂ ಸಿಗುತ್ತೆ ಕರ್ಮಾನುಷ್ಠಾನ ಮಾಡಿದರೆ ಹೊಡಿಬೇಕು ಬಡಿಬೇಕು ಅದು ಬಂದು ಹತ್ಯೆ ಆಗತ್ತೆ ನೋಡ್ಲಿಕ್ಕಾಗಲ್ಲ ಎಲ್ಲ ಸನ್ಯಾಸ ಮಾಡಿ ಕೂತ್ಕೊಂಡ್ರೆ ಎಲ್ಲ ಬಿಟ್ಟು ಕೂತ್ಕೊಂಡ್ರೆ ತಾತ್ಕಾಲಿಕವೂ ಸುಖ ಮೋಕ್ಷಕ್ಕೂ ಹೋಗ್ಬೋದು ಯಾವುದು ಐಡಿಯಾ ಒಳ್ಳೆಯದು ತಾತ್ಕಾಲಿಕ ಸುಖವೂ ಆಗತ್ತೆ ಮೋಕ್ಷಕ್ಕೂ ಹೋಗ್ಬೋದು ಆದರೆ ಅದೇ ಒಳ್ಳೆಯದಲ್ವ ಇವು ಹಡಿಯುವುದು ಬಡಿಯುವುದರಿಂದ ಕರ್ಮಾನುಷ್ಠಾನಿಂದ ಬಂದು ಅತ್ಯಾಗುವ ಸ್ವಲ್ಪ ಪಾಪ ಆಗಿಯೂ ಇದೆ ಇದರಲ್ಲಿ ಇಲ್ಲ ಅಂದರೆ ಆದರೆ ಅದರಲ್ಲಿ ಕರ್ಮ ಸನ್ಯಾಸ ಮಾತ್ರ ಮಾಡಿ ಅನುಷ್ಠಾನ ಮಾಡಿಲ್ಲ ಯುದ್ಧ ಕರ್ಮವನ್ನು ತ್ಯಾಗ ಮಾಡಿದರೆ ಯತಿಯಾಗಿ ಬಿಡ್ತೇನೆ ಅಂತ ಯುದ್ಧಕರ್ಮ ತ್ಯಾಗ ಮಾಡಿದರೆ ನರಕಾ ಜನ ಆಗತ್ತೆ ಕರ್ಮಾನುಷ್ಠಾನ ಮಾಡುವವನಿಗೆ ಸನ್ಯಾಸ ಎಂಬುದು ನಿಶ್ಚೇಸ ಕರ್ಮಾನುಷ್ಠಾನ ಬಿಟ್ಟವನಿಗೆ ಸನ್ಯಾಸ ನಿಶ್ಚ್ರೇಯಸ್ಕರ ಅಲ್ಲ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅದನ್ನು ಅರ್ಥ ಮಾಡಿಕೊಳ್ಳಿದ್ರೆ ಉಪಯೋಗ ಇಲ್ಲ ಅದಕ್ಕೆ ಮೆರುಗು ಬರುವಂತಹದ್ದು ಕರ್ಮಯೋಗಕ್ಕೆ ಸನ್ಯಾಸ ಜ್ಞೇಯ ಸ ಸ ನಿತ್ಯ ಸನ್ಯಾಸಿ ಯೋನ ದ್ವೇಷಿ ನಕಾಂಕ್ಷತಿ ನಿರ್ದೊಂದಹಾಚ ಮಹಾಬಾಹೋ ಸುಖಾತ್ ಪ್ರಮುಜ್ಯತೆ ಈಗ ಅಲ್ಲಿ ಪರಮಾತ್ಮ ಎರಡೂ ಮೋಕ್ಷಕ್ಕೆ ಪೂರಕ ಅಂತ ಹೇಳಿದ ಆದರೆ ಎಲ್ಲ ಸನ್ಯಾಸಕ್ಕಿಂತಲೂ ಶ್ರೇಷ್ಠವಾದದ್ದು ಕರ್ಮಾನುಷ್ಠಾನ ಪೂರ್ವವಾದ ಕರ್ಮಯೋಗವೇ ಎಂಬ ಮಾತನ್ನು ಕೃಷ್ಣ ಹೇಳಿದ ಅದರಲ್ಲಿ ಸನ್ಯಾಸ ಶಬ್ದದ ವಿವರಣೆಯನ್ನ ಭಗವಂತ ಕೊಡ್ತಾ ಇದ್ದಾನೆ ಆ ಸನ್ಯಾಸ ಅಂದರೆ ಏನು ಯತ್ಯಾಶ್ರಮ ಎಂಬ ತಪ್ಪು ಕಲ್ಪನೆ ಬರುತ್ತೆ ಕರ್ಮಯೋಗ ಅಂದರೆ ಅದು ಗೃಹಸ್ಥಾಶ್ರಮ ಸನ್ಯಾಸ ಅಂದರೆ ಯತ್ಾಶ್ರಮ ಈ ಕಲ್ಪನೆ ಬರಬಾರ್ದು ಈ ಕಲ್ಪನೆ ಬಂದರೆ ಅದು ತಪ್ಪಾಗತ್ತೆ ಅದನ್ನು ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಬೇಕು ಎರಡನ್ನು ಆಯ್ಕೆ ಮಾಡಲಿಕ್ಕಾಗೋಲ್ಲ ಆದರೆ ಎರಡನ್ನೂ ಆಯ್ಕೆ ಮಾಡಬೇಕೆಂಬುದು ಭಗವಂತನ ಅಭಿಪ್ರಾಯ ಒಂದನ್ನು ಆಯ್ಕೆ ಮಾಡಿಕೊಂಡು ರೂಪಾಯಿ ಇಲ್ಲ ಅದಕ್ಕೆ ಯತ್ಯಾಶ್ರಮ ಪರ ಅಲ್ಲ ಎಂಬುದನ್ನು ಹೇಳಕ್ಕೋಸ್ಕರವೇ ಯಾಕೆಂದ್ರೆ ಎದುರ್ಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರ ಇತ್ಯಾದಿ ಕಡೆಯಲ್ಲಿ ಭಗವಂತ ಕಾಮನಾತ್ಯಾಗ ಇದನ್ನು ಸನ್ಯಾಸ ಅಂತ ಕಂಡಿದ್ದಾರೆ ಅದನ್ನು ಅರ್ಜುನ ಅನುವಾದ ಮಾಡಿ ಅರ್ಜುನ ಪ್ರಶ್ನೆ ಕೇಳಿದ್ದಾನೆ ಅವುನಿಗೆ ಸನ್ಯಾಸ ಶಬ್ದ ಅಂತ ಏನು ಗೊತ್ತಿಲ್ಲ ಅಂತೇನೆಲ್ಲ ಆದರೆ ಅವನ ಕುರಿತು ಸನ್ಯಾಸ ಶಬ್ದದ ಅರ್ಥದ ವಿವರಣೆ ಅದು ಸರಿಯಲ್ಲ ಯಾಕೆಂದ್ರೆ ಅವನೇ ಅದನ್ನು ಸನ್ಯಾಸಂ ಕರ್ಮಣ್ಣ ಯೋಗಂಚ ಸಂಸತಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅರ್ಜುನನಿಗೆ ಸನ್ಯಾಸ ಶಬ್ದದ ಅರ್ಥ ಜ್ಞಾನ ಇಲ್ಲ ಅಂತ ನಾವು ತಿಳ್ಕೊಳ್ಳೋ ತಪ್ಪಾಗತ್ತೆ ಆದರೂ ಕೂಡ ಸನ್ಯಾಸಕ್ಕೆ ಒಂದು ಮೋಕ್ಷ ಸಾಧನತ್ವ ಹೇಗೆ ಎಂಬುದನ್ನು ತಿಳ್ಲಿಕ್ಕೋಸ್ಕರವೇ ಅವನಿಗೆ ಜ್ಞಾನ ಇದ್ರೂ ಕೂಡ ಅದನ್ನು ಮತ್ತೆ ಭಗವಂತ ಸ್ಮರಣೆಗೆ ತಂದು ಕೊಡ್ತಾ ಇದ್ದಾನೆ ಜ್ಞಾತ ಸ್ಮಾರಯಿತು ತಿಳಿದಿದ್ರೂ ಸನ್ಯಾಸಿ ಅಂತ ಏನಂತ ಅದು ಮೋಕ್ಷಕ್ಕೆ ಹೇಗೆ ಪೂರಕ ಎಂಬುದನ್ನು ಉಪವಾದನೆ ಮಾಡಲಿಕ್ಕೋಸ್ಕರ ಭಗವಂತ ಅದನ್ನು ಮತ್ತೆ ನಿರ್ಣಯ ಕೊಡ್ತಾ ಇದ್ದಾನೆ ಏನಂದ್ರೆ ನಿತ್ಯ ಸನ್ಯಾಸಿ ಅಂತ ಒಂದು ಮಾತಿದೆ ಸನ್ಯಾಸಿ ಅಂದರೆ ದ್ವೇಷವನ್ನು ಬಿಟ್ಟವನು ರಾಗವನ್ನು ಬಿಟ್ಟವನು ಸುಖ ದುಃಖಾದಿ ದ್ವಂದ್ವವನ್ನು ಮೆಟ್ಟಿ ನಿಂತವನು ಆತ ಅನಾಯಾಸವಾಗಿ ಸಂಸಾರ ಬಂಧನದಿಂದ ಬಿಡುಗಡೆ ಆಗ್ತಾನೆ ಕೇವಲ ರಾಗದ್ವೇಷಾದಿಗಳನ್ನು ಮಾತ್ರ ಬಿಟ್ಟವನಲ್ಲ ಕಾವ್ಯ ಕರ್ಮವನ್ನೂ ಬಿಟ್ಟವನು ಅವನು ಸನ್ಯಾಸಿ ಅಂತ ತಿಳ್ಕೊಳ್ಬೇಕು ಈ ಹಂತಕ್ಕೆ ತಲುಪಿದವನು ಅನಾಯಾಸದಿಂದ ಬಂಧನದಿಂದ ಬಿಡುಗಡೆ ಹೊಂದುತ್ತಾ ಇದ್ದಾನೆ ಹಾಗಾಗಿ ಅದರ ಅರ್ಥ ಏನಾಯ್ತು ಹಾಗಾದ್ರೆ ನೀನು ಯುದ್ಧ ಮಾಡಿದೂ ಪರವಾಗಿಲ್ಲ ನೀನು ರಾಗದ್ವೇಷಕ್ಕೆ ಒಳಗಾಗ್ದೇನೆ ನೀನು ಯುದ್ಧ ಮಾಡಿದರೆ ನಿನಗೆ ಪಾಪ ಬರಲ್ಲ ಆರಾಮವಾಗಿ ಈ ಸನ್ಯಾಸ ಎಂಬುದನ್ನು ಗಟ್ಟಿ ಹಿಡಿಕೊಂಡು ನೀನು ಯೋಗಿ ಆದರೆ ನಿನಗೆ ಯಾವ ಅಪಾಯವೂ ಇಲ್ಲ ಅನಾಯಾಸವಾಗಿ ನೀನು ಮೋಕ್ಷವನ್ನು ಪಡೆಯಬಲ್ಲಿ ಅಂತ ಹೇಳ್ತಾನೆ ಪರಮಾತ್ಮ ಆದರೆ ಒಂದು ಮಾತು ನಮಗೆ ಭಾಗವತದಲ್ಲಿ ಬರ್ತದೆ ಏನದು ಮನುಷ್ಯನಿಗೆ ನತತ್ವ ನತಸ್ಯ ತತ್ವಗ್ರಹನಾಯ ಸಾಕ್ಷಾತ್ ಪಂಚಮ ಸ್ಕಂಧದಲ್ಲಿ ಬರ್ತಕ್ಕಂಥ ಒಂದು ಮಾತು ವಿಷಯದಲ್ಲಿ ಯಾರಿಗೆ ವೈರಾಗ್ಯ ಇಲ್ಲ ಆ ವ್ಯಕ್ತಿಗೆ ತತ್ವಜ್ಞಾನವೇ ಉತ್ಪತ್ತಿ ಆಗುವುದಿಲ್ಲ ಹಾಗಾಗಿ ವೈರಾಗ್ಯ ಇದ್ದವರಿಗೆ ಮಾತ್ರ ತತ್ವಜ್ಞಾನ ಉತ್ಪತ್ತಿ ಅಂತಿರುವುದರಿಂದಾಗಿ ವೈರಾಗ್ಯ ಅಂದ್ರೇನು ಕಾಮಕ್ರೋಧಾದಿಗಳ ಸರ್ವವನ್ನು ಕೂಡ ತ್ಯಾಗ ಮಾಡುವುದೇ ಸನ್ಯಾಸವೇ ಅಲ್ವಾ ವೈರಾಗ್ಯ ಅಂದ್ರೆ ಏನು ಕಾಮಾದಿಗಳನ್ನು ತ್ಯಾಗ ಮಾಡೋದು ಅದೇ ಸನ್ಯಾಸ ಅಂದರೆ ಹಾಗಾಗಿ ಜ್ಞಾನ ಉತ್ಪತ್ತಿಗೆ ವೈರಾಗ್ಯ ಬೇಕು ಅಂದರೆ ಕಾಮಾದಿಗಳನ್ನು ತ್ಯಾಗ ಮಾಡಬೇಕು ಅಂತ ಅರ್ಥ ಆಯಿತು ಅದೇ ಸನ್ಯಾಸ ಅದು ಅತ್ಯವಶ್ಯಕ ಆದರೆ ನಮಗನಿಸ್ತಾ ಇದೆ ಮೋಕ್ಷ ಆಗ್ಬೇಕಾದ್ರೆ ಜ್ಞಾನ ಜ್ಞಾನ ಬೇಕು ಜ್ಞಾನ ಉತ್ಪತ್ತಿ ಆಗ್ಬೇಕಾದ್ರೆ ವೈರಾಗ್ಯ ಬೇಕು ವೈರಾಗ್ಯ ಅಂದರೆ ಕಾಮಾದಿಗಳನ್ನು ತ್ಯಾಗ ಮಾಡಬೇಕು ಅದೇ ಸನ್ಯಾಸಿ ಅದೇ ಅತ್ಯವಶ್ಯಕ ಈ ಕರ್ಮಯೋಗ ಉಂಟಲ್ವಾ ನನಗನಿಸ್ತಾ ಇದೆ ಈ ಕರ್ಮ ಸ್ವಲ್ಪ ಅಪಾಯ ಉಂಟು ಯಾಕೆ ಸಾಗದ್ದು ನಿಂದೆ ಮಾಡಿದ್ದರು ಏನ್ರಿ ನೆ ಮಾಡಿದ್ದಾರೆ ಅಗ್ನಿಮುಗ್ಧ ಧೂಮತಾಂತಹ ಸ್ವಂ ಲೋಕಂ ಅಗ್ನಿಯಲ್ಲಿ ಮೋಹ ಅಗ್ನಿಯಲ್ಲಿ ಹೋಮ ಮಾಡಿ ನಾವು ಉದ್ಧಾರ ಆಗ್ತೇವೆ ಮತ್ತು ಧೂಮ ತಾಂತಹ ಜಡ ಅಗ್ನಿಯಲ್ಲಿ ಮೋಹ ಹೊಗೆ ತಿಂದು ಸಾಯ್ತವರು ಹೊಗೆಯಿಂದ ಕ್ಲೇಶವನ್ನು ಪಡುವವರು ಅಗ್ನಿಮುಗ್ಧರು ಅಗ್ನಿಯಲ್ಲಿ ದೊಡ್ಡ ಮೋಹ ಅಗ್ನಿ ಮುಖದಲ್ಲಿ ಏನು ಮಾಡಿದರೂ ನಾವು ಉದ್ಧಾರ ಆಗ್ತೀವಿ ಅಂತ ಅವರು ನಿಜವಾಗಿ ತಮಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಭಗವಂತನನ್ನು ಅವರು ತಿಳಿಯುವುದಿಲ್ಲ ನಗಿಂದಂತಿ ಅವರು ದೇವರನ್ನು ತಿಳಿಯಲಾರರು ದೇವರನ್ನೇ ತಿಳಿಯಲಾರನಂದರೆ ಅವರಿನ್ನು ಎಲ್ಲಿ ಹೊಲ್ಲುತ್ತಾರೆ ದೇವರನ್ನ ಅಯ್ಯೋ ದೇವರೇ ರಾಮಚಂದ್ರ ಹಾಗಾದರೆ ಏನಾಯ್ತು ರೀ ಇದರಿಂದ ಅರ್ಥ ಏನಾಯಿತು ಓಹೋ ಕರ್ಮಾನುಷ್ಠಾನ ಮಾಡೋರನ್ನೆಲ್ಲ ಅವರಿಗೆ ದೇವರ ಜ್ಞಾನ ಇಲ್ಲ ಅಂತ ನಿಂದೆ ಮಾಡಿದ್ದಾರೆ ಹಾಗಾದರೆ ಕರ್ಮಾನುಷ್ಠಾನ ಮಾಡಿದವರೆಲ್ಲ ದೇವರ ಜ್ಞಾನ ಹೊಂದುವುದಿಲ್ಲ ಅಂದರೆ ಮೋಕ್ಷ ಇಲ್ಲಿ ಹೊಂದುತ್ತಾರೆ ಆದರೆ ವೈರಾಖ್ಯ ಇದ್ದರೆ ಜ್ಞಾನ ಬರುತ್ತೆ ಅಂತ ಸ್ಪಷ್ಟ ಉಂಟು ಹಾಗಾಗಿ ನೋಡಿ ಅಗ್ನಿ ಉಕ್ ಅಗ್ನಿ ಮುಗ್ಧ ಅಂದರೆ ಅಗ್ನಿ ಅಂದರೆ ಅಗ್ನಿ ಮುಖದಲ್ಲಿ ಮಾಡ್ತಕ್ಕಂಥ ಯಜ್ಞಾದಿ ಕರ್ಮಗಳು ಅದು ಶ್ರೇಯಸ್ಕರ ಅಂತ ಭಾಂತಿ ಧೂಮದ ಹೊಗೆ ತಿನ್ನು ಸಾಯ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಕಫ ಕಟ್ಟಿ ಅಲ್ಲ ಕಣ್ಣಲ್ಲ ಇದಾಗಿ ಕೆಂಪು ಕೆಂಪಾಗಿದೆ ಇಷ್ಟು ಕಷ್ಟಪಟ್ಟು ಕೊಡಗ ದೇವರನ್ನೇ ನಂಬುದು ಅವರು ತಿಳಿಯುವುದಿಲ್ಲ ಹೀಗಿರಬೇಕಾದ್ರೆ ಅದು ಜ್ಞಾನಕ್ಕೆ ಅದು ಜ್ಞಾನ ಬರುವುದಿಲ್ಲ ಜ್ಞಾನಕ್ಕೆ ವಿರೋಧಿ ಕರ್ಮಯೋಗ ಸನ್ಯಾಸ ಎಂದು ಜ್ಞಾನಕ್ಕೆ ಪೂರಕ ಹೀಗಿರಬೇಕಾದ್ರೆ ನೀನು ಹೇಳೋದು ಹಾಗಾಗಿ ನನಗನ್ನಿಸ್ತಾ ಇದೆ ಕರ್ಮ ತಥಾಚ ಕಥಂ ಕರ್ಮಯೋಗ ಸನ್ಯಾಸ ವರ ಅಂದರೆ ತಯೋತ್ತು ಕರ್ಮ ಸನ್ಯಾಸ ಕರ್ಮಯೋಗವು ಸನ್ಯಾಸ ಅದು ನಿಶ್ರೇಯಸ್ಕರ ಅಂತ ಹೇಗೆ ಹೇಳಿದೆ ಅಂತ ಪರಮಾತ್ಮ ನನ್ನ ಕುರಿತು ಅರ್ಜುನ ಪ್ರಶ್ನೆ ಮಾಡಿದರೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ ಸನ್ಯಾಸ ಎಂದು ಭಾಗವತದಲ್ಲಿ ಹೇಳಿದಂತೆ ಅದು ತತ್ವಜ್ಞಾನಕ್ಕೆ ಎಷ್ಟು ಅವಶ್ಯಕವೋ ಕರ್ಮಯೋಗವು ಜ್ಞಾನ ಉತ್ಪತ್ತಿಯಾಗಬೇಕಾದರೆ ಜ್ಞಾನ ಸಂಪಾದನೆ ಮಾಡಬೇಕಾದರೆ ಅತ್ಯಾವಶ್ಯಕ ಎರಡೂ ಬೇಕು ಅದಕ್ಕೆ ಅದು ಎರಡು ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಂತ ತಿಳ್ಕೊಳ್ಳೋರು ಸಾಂಖ್ಯ ಅಂದರೆ ತತ್ವಜ್ಞಾನ ಯೋಗ ಅಂದರೆ ಕರ್ಮಾನುಷ್ಠಾನ ಇದನ್ನು ಅವಿವೇಕಿಗಳು ಮೂರ್ಖರು ಪೃಥಕ್ ಒಂದಕ್ಕೊಂದು ಸಂಬಂಧವೇ ಇಲ್ಲ ಒಂದಕ್ಕೊಂದು ವಿರೋಧಿ ಕರ್ಮಯೋಗ ಎಂಬುದು ಜ್ಞಾನಕ್ಕೆ ವಿರೋಧ ಯೋಗ ಎಂಬುದು ಅಲ್ಲ ಸನ್ಯಾಸ ಎಂಬುದು ಜ್ಞಾನಕ್ಕೆ ಅನುಕೂಲ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅದು ವಿರೋಧಿ ಅಂತ ತಪ್ಪಾಗಿ ತಿಳ್ಕೊಂಡು ಬಿಟ್ರೆ ಸಾಧ್ಯ ಸಾಧನ ಭಾವ ಇಲ್ಲ ವಿರೋಧಿಯಾಗಿನ ಒಂದು ಜ್ಞಾನಕ್ಕೆ ಅನುಕೂಲ ಇನ್ನೊಂದು ಜ್ಞಾನಕ್ಕೆ ಪ್ರತಿಕೂಲ ಹಾಗಾಗಿ ಅದು ಬೇರೆ ಬೇರೆನೆ ಅದು ವಿರುದ್ಧ ಅದು ಒಂದಕ್ಕೊಂದು ಸಂಬಂಧ ಇಲ್ಲ ಒಂದರಿಂದ ಒಂದನ್ನು ಸಂಪಾದನೆ ಮಾಡ್ಲಿಕ್ಕಾಗಲ್ಲ ಯೋಗದಿಂದ ಸಾಹಿತ್ಯವನ್ನು ಸಂಪಾದನೆ ಮಾಡ್ಲಿಕ್ಕಾಗಿಲ್ಲ ಅದು ಬೇರೆ ಬೇರೆ ಸಂಬಂಧವೇ ಇಲ್ಲ ಅಂತ ಮೂರ್ಖರು ತಿಳ್ಕೊಳ್ತಾರೆ ದಿನ ಪಂಡಿತರಲ್ಲ ಏಕಮಪಿ ಆಸ್ತಿಥ ಸಮ್ಯಕ್ ಉಭಯೋರ್ವಿಂದ ಫಲ ಇದರಲ್ಲಿ ಎರ ಏಕಮಪಿ ಕೆಲವರು ಜ್ಞಾನ ಎಂಬುದೇ ಉಪಾಯ ಜ್ಞಾನ ಯೋಗ ಅಂದರೆ ಕರ್ಮಾನುಷ್ಠಾನ ಇದೆರಡೂ ಕೂಡ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಂತ ತಿಳ್ಕೊಂಡ್ರು ತಪ್ಪು ಯೋಗವೂ ಕೂಡ ಜ್ಞಾನಕ್ಕೆ ಕಾರಣವಾಗುತ್ತೆ ಸನ್ಯಾಸ ಮಾತ್ರ ಅಲ್ಲ ಯಾಕೆಂದರೆ ಏಕಮಪಿ ನೀವು ಜ್ಞಾನ ಮಾರ್ಗವನ್ನು ಅವಲಂಬಿಸ್ರಿ ಕರ್ಮ ಮಾರ್ಗವನ್ನು ಅವಲಂಬಿಸಿ ಏಕಮಪಿ ಸಮ್ಯಗಾಕ ಚೆನ್ನಾಗಿ ಅನುಷ್ಠಾನ ಮಾಡಿದರೆ ಉಭಯೋ ಉಭಯೋಂದ್ರೆ ಜ್ಞಾನ ಕರ್ಮನ ಉಭಯೋರ್ಪಿ ಫಲಂಗಿಂದು ಎರಡೂ ಫಲವನ್ನು ಅವನು ಹೊಂದುತ್ತಾನೆ ಹಾಗಾಗಿ ಅದು ಜ್ಞಾನಕ್ಕೆ ಪೂರಕವೇ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಯಾವುದನ್ನು ಅವಲಂಬಿಸಿದ್ರೂ ಕೂಡ ಅದು ಜ್ಞಾನ ಕಾರಣವಾದ್ರಿಂದಾಗಿ ಜ್ಞಾನ ಕರ್ಮಣ ಉಭಯೋರ್ಪಿ ಫಲಂ ಎರಡರ ಫಲವನ್ನು ಅವನು ಹೊಂದುತ್ತಾನೆ ಹಾಗಾಗಿ ಕರ್ಮಯೋಗದಿಂದ ಜ್ಞಾನ ಬರುತ್ತೆ ಅದು ಜ್ಞಾನಕ್ಕೆ ವಿರೋಧಿ ಅಲ್ಲ ಮತ್ತೆ ಅಗ್ನಿಮುಗ್ಧ ಧೂಮತಾಂತ ಅಂತಲ್ಲ ನಿಂದೆ ಮಾಡಿದ್ದಾರೆಲ್ಲ ಅಂದ್ರೆ ಅಗ್ನಿಮುಗ್ಧ ಧೂಮತಾಂತ ಅಂತ ನಿಂದೆ ಮಾಡಿದ್ದು ಕಾಮ್ಯಕರ್ಮವನ್ನೇ ವಿನಃ ನಿಷ್ಕಾಮ ಕರ್ಮವನ್ನು ಅಲ್ಲ ಹಾಗಾಗಿ ಅದು ಜ್ಞಾನಕ್ಕೆ ವಿರೋಧಿ ಅಲ್ಲ ಕಾಮ್ಯಕರ್ಮ ಮಾತ್ರ ಜ್ಞಾನಕ್ಕೆ ವಿರೋಧಿ ಎಂಬ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಭಗವಂತ ಹೇಳಿದ ಒಂದು ಪ್ರಶ್ನೆ ಬಂತು ಅಲ್ಲಿ ಯಾವಾಗ ಯಾರು ಸನ್ಯಾಸಿಗಳು ಕಾಮಕ್ರೋಧಾದಿಗಳನ್ನು ಬಿಟ್ಟವರು ಕ ಜ್ಞಾನದ ಪ್ರಧಾನ ಜ್ಞಾನ ಪ್ರಮಾಣ ಜಾಸ್ತಿ ಇದ್ದವರು ಅವರು ಜ್ಞಾನಿಗಳು ಅವರು ಯಾವ ಭಗವಂತನ ಸ್ವರೂಪ ಪ್ರಾಪ್ತಿಯನ್ನು ಅವರು ಹೊಂದುತ್ತಾರೋ ಯಾವ ಸ್ಥಾನ ಅಂದರೆ ಭಗವತ್ ಸ್ವರೂಪ ಅದನ್ನು ಯೋಗ ಇರಬೇ ನಿಂದಲಿ ಕರ್ಮಾನುಷ್ಠಾನ ಮಾಡಿದವರು ಹೊಂದುತ್ತಾರೆ ಅಂದರೆ ಸ ಜ್ಞಾನಿಗಳು ಜ್ಞಾನ ಮಾರ್ಗ ನೇರವಾಗಿ ಭಗವಂತನ ಹೊಂದಿದ್ರೆ ಯೋಗಿಗಳು ಯೋಗಿಗಳು ಅಂದರೆ ಕರ್ಮಾನುಷ್ಠಾನ ಮಾಡುವವರು ಯೋಗ ಕರ್ಮ ಯೋಗ ಇದ್ದವರು ನೇರವಾಗಿ ಒಂದು ದಿನ ಜ್ಞಾನ ದ್ವಾರ ಹೊಂದುತ್ತಾರೆ ಹಾಗಾಗಿ ಏಕಂಚ ಅಕ್ಕಿ ಹೇಳ್ತಾರೆ ಏಕಂ ಸಾಂಖ್ಯಂಚ ಯೋಗಂಚ ಸಾಂಖ್ಯ ಮತ್ತು ಯೋಗ ಏಕ ಏಕ ಅಂದರೆ ಅನರ್ಥೇನು ಅಲ್ಲಿ ಭೇದ ಇಲ್ಲ ವಿರೋಧ ಇಲ್ಲ ಏಕಶಬ್ದಕ್ಕೆ ಅಂದ್ರೆ ಅರ್ಥ ಏನು ವಿರೋಧ ಇಲ್ಲ ಒಂದರಿಂದ ಒಂದನ್ನು ಸಾಧನೆ ಮಾಡಬಹುದು ಯೋಗ ಕರ್ಮಾನುಷ್ಠಾನ ಮಾಡಿದ್ರೆ ಸಾಂಖ್ಯ ಸಿದ್ಧಿ ಆಗತ್ತೆ ಜ್ಞಾನ ಸಿದ್ಧಿ ಆಗತ್ತೆ ಒಂದು ಒಂದಕ್ಕೆ ವಿರೋಧ ಅಲ್ಲ ಸನ್ಯಾಸ ಹಾಗಾದರೆ ಯೋಗ ದ್ವಯವರು ಬಿ ಜ್ಞಾನ ಹಿತತ್ವ ನೋ ವಿರೋಧ ಎ ಪಶ್ಯತಿ ಯಾರು ಸಾಂಖ್ಯ ಮತ್ತು ಯೋಗವನ್ನು ಒಂದೇ ಅರ್ಥಾತ್ ಅದರಲ್ಲಿ ವಿರೋಧ ಇಲ್ಲ ಒಂದು ಒಂದರಿಂದ ಒಂದು ಒಂದಕ್ಕೆ ಪೂರಕ ಯೋಗಾನುಷ್ಠಾನ ಮಾಡಿದವನಿಗೆ ಸಾಂಖ್ಯೆ ಸಿಗತ್ತೆ ಜ್ಞಾನ ಸಿದ್ಧಿ ಆಗತ್ತೆ ಹಾಗಾಗಿ ಎರಡೂ ಕೂಡ ಹಾಗರೆ ಏನಾಯ್ತು ಇವಾಗ ಸನ್ಯಾಸ ಮತ್ತು ಯೋಗ ಎರಡೂ ಕೂಡ ಜ್ಞಾನ ಹೇತು ಹಾಗರೆ ಅಗ್ನಿಮುಗ್ಧ ಅಂತ ಕರ್ಮವನ್ನು ನಿಂದೆ ಮಾಡಿದ್ದು ಅದು ಜ್ಞಾನಕ್ಕೆ ಅದರಿಂದ ಜ್ಞಾನ ಸಿದ್ಧಿಯಾಗುವುದಿಲ್ಲ ಅಂತ ಹೇಳಿದ್ದು ಕಾಮ್ಯಕರ್ಮವನ್ನು ಕುರಿತೇ ವಿನಃ ಪರದಾಸೆಗೆ ಜೋತು ಬಿದ್ದು ಮಾಡ್ತಕ್ಕಂಥ ಕರ್ಮದಲ್ಲಿ ಮಾತ್ರ ವೇನಾ ಭಗವದರ್ಪಣ ಬುದ್ಧಿಯಿಂದ ಮಾಡ್ತಕ್ಕಂಥ ಕರ್ಮದಲ್ಲಿ ಅಲ್ಲ ಅದನ್ನು ನಿಂದೆ ಮಾಡಿಲ್ಲ ಅಂತ ಭಗವಂತ ಹೇಳ್ತಾಯೆ ಇಷ್ಟು ಹೇಳಿದ ನಂತರ ಇನ್ನೊಂದು ವಿಶ್ ಇದನ್ನು ಕೊಡ್ತಾ ಇದ್ದೇನೆ ಪರಮಾತ್ಮ ಅಂದರೆ ಜ್ಞಾನಗಳು ಜ್ಞಾನದಿಂದ ಮಾತ್ರ ಗಮ್ಯವಾದದ್ದು ಯತಿಪ್ರಾಪ್ಯವಾದ ಸ್ಥಾನ ಅದು ಗೃಹಸ್ಥರಿಗೂ ಪ್ರಾಪ್ತಿಯಾಗತ್ತೆ ಯಾಕೆ ಅವರು ಕರ್ಮಾನುಷ್ಠಾನದಿಂದ ಜ್ಞಾನವನ್ನು ಪಡಿತಾರೆ ಅವರಿಗೂ ಜ್ಞಾನದಲ್ಲಿ ಅಧಿಕಾರ ಇದೆ ಎಂಬುದನ್ನು ಹೇಳಿ ಸಾಂಖ್ಯ ಪ್ರಾಪ್ತತೆ ಸ್ಥಾನ ತದ್ಯೋಗೈರಪಿ ಗಮ್ಯರು ಸಾಂಖ್ಯದಿಂದ ಸನ್ಯಾಸಿಗಳು ಹೆಚ್ಚಿನ ಜ್ಞಾನ ಪ್ರಮಾಣದಿಂದ ಏನು ಭಗವಂತನ ಸ್ಥಾನವನ್ನು ಪಡಿತಾರೆ ಯೋಗ ಅನುಷ್ಠಾನ ಮಾಡತಕ್ಕಂಥ ಗೃಹಸ್ಥಾಶನಿಗಳು ಕೂಡ ಅದನ್ನು ಹೊಂದುತ್ತಾರೆ ಅದರ ಮೊದಲು ತಿಳಿತಾರೆ ಮತ್ತು ಹೊಂದುತ್ತಾರೆ ಗಮ್ಯತೆ ಅಂತ ಹೇಳುವಾಗ ತಿಳಿಯುವುದು ಮತ್ತು ಹೊಂದುವುದು ದೇವರನ್ನು ತಿಳಿತಾರೆ ದ್ವಂದ್ವಾರ್ಥದಲ್ಲಿ ಹೇಳಿದ್ದಾರೆ ಪ್ರಾಪ್ತಿ ಮತ್ತು ಜ್ಞಾನ ಮೊದಲು ತಿಳಿತಾರೆ ಮತ್ತು ಹೊಂದುತ್ತಾರೆ ಹಾಗೆ ಜ್ಞಾನ ಅವರಿಗೂ ಅದರಲ್ಲಿ ಜ್ಞಾನಾಧಿಕಾರ ಉಂಟು ಅಂತ ಅರ್ಥ ಆಯಿತು ಹಾಗಾಗಿ ಒಂದೇ ಏಕಾಧಿಕರಣಕ ಅಂದ್ರೆ ಅರ್ಥ ಏನಾಯಿತು ಗೃಹಸ್ಥನಲ್ಲಿಯೂ ಜ್ಞಾನ ಇದೆ ಜ್ಞಾನಿಗಳಲ್ಲಿಯೂ ಕರ್ಮ ಇದೆ ಎರಡೂ ಸಮಾವೇಶ ಆಗ್ತಾ ಇದೆ ಹಾಗಾಗಿ ಇದರಲ್ಲಿ ವಿರೋಧವನ್ನು ಎಣಿಸಬಾರದು ಅಂತ ಹೇಳ್ತಾ ಒಂದು ವಿಚಾರ ಇನ್ನೊಂದು ವಿಚಾರವನ್ನು ಭಗವಂತ ಹೇಳ್ತಾ ಇದ್ದಾನೆ ಅಲ್ಲ ಯೋಗಕ್ಕಿಂತ ಕರ್ಮಾನುಷ್ಠಾನಕ್ಕಿಂತ ಸನ್ಯಾಸ ಎಂಬುದು ಅವರ ನಿಕೃಷ್ಟ ಸನ್ಯಾಸಕ್ಕಿಂತ ಕರ್ಮಾನುಷ್ಠಾನು ದೊಡ್ಡದು ಕಾಮಕ್ರೋಧ ತ್ಯಾಗ ಮಾಡಿ ಕೂತ್ಕೊಂಡ್ರೂ ಉಪಯೋಗ ಇಲ್ಲ ಕರ್ಮಾನುಷ್ಠಾನ ಮಾಡಬೇಕು ಸುಮ್ಮನೆ ಬಿಟ್ಟುಬಿಟ್ಟು ಕೂತ್ಕೊಂಡಾದರೂ ಉಪಯೋಗ ಇಲ್ಲ ಹಾಗಾಗಿ ಸನ್ಯಾಸ ಎಂಬುದೇನಿದೆ ಅದು ಕರ್ಮಯೋಗಕ್ಕಿಂತ ನಿಕೃಷ್ಟ ಅದನ್ನು ಸ್ಪಷ್ಟವಾಗಿ ಭಗವಂತ ಇಲ್ಲಿ ತಿಳಿಸ್ತಾನೆ ಏನು ಸಂನ್ಯಾಸಸ್ತು ಮಹಾತ್ಹೋ ದುಃಖ ಆಪ್ತು ಅಯೋಗತ ಯೋಗಯುಕ್ತೋ ಮುನಿರ್ಬ್ರಹ್ಮ ನೇಣಾಧಿಗತಿ ನೋಡಿ ಅವೆ ಯೋಗ ಇಲ್ಲ ಅಂದರೆ ನಾನು ಹಾಗೆ ಹೇಳಿದೆ ಸಂನ್ಯಾಸ ಮೋಕ್ಷಕ್ಕೆ ಸಾಧನ ಯಾವಾಗ ಯೋಗ ಇದ್ದಾಗ ಯೋಗ ಅಂದರೆ ಕರ್ಮಾನುಷ್ಠಾನ ಇದ್ದಾಗ ಅಯೋಗತ ಯೋಗ ಇಲ್ಲ ಕರ್ಮಾನುಷ್ಠಾನ ಇಲ್ಲ ಅದರ ಅಭಾವ ಇದೆ ಅಂದರೆ ಸನ್ಯಾಸ ಉಂಟಲ್ವಾ ಅದು ದುಃಖವನ್ನು ಹೊಂದಲಿಕ್ಕೆ ಸಾಧನ ಆಗತ್ತೆ ಅದರಿಂದ ದುಃಖ ಬರುತ್ತೆ ವಿನಃ ಇನ್ನೇನು ಇಲ್ಲ ಸನ್ಯಾಸಸ್ಥೂ ಸನ್ಯಾಸಸ್ಥೂ ತೂ ಸದ್ದು ವಿಶೇಷ ಯೋಗವಿಲ್ಲದ ಸನ್ಯಾಸ ಕರ್ಮಾನುಷ್ಠಾನವಿಲ್ಲದ ಸನ್ಯಾಸ ಬರೇ ಸನ್ಯಾಸ ಅದು ಪರ ದುಃಖ ಮಾತು ಮೇವ ಅದು ದುಃಖವನ್ನು ಹೊಂದಲಿಕ್ಕೆ ಕಾರಣ ಆಗುತ್ತೆ ಅದರಿಂದ ಪುರುಷಾರ್ಥ ಸಾಧನೆ ಆಗೋದಿಲ್ಲ ಅಂತ ಅಷ್ಟೇ ಅಲ್ಲ ಸೋಚಿತ ಕರ್ಮ ಅನುಷ್ಠಾನ ಮಾಡದೇ ಇರುವುದರಿಂದಾಗಿ ದು ನರಕಪ್ರಾಪ್ತಿಯಾಗತ್ತೇ ಅರ್ಥ ಆಯ್ತಾ ಅಲ್ರಿ ಅದರ ಕೆಲವರು ಹೇಳ್ಬೋದು ಏನ್ರಿ ಸನ್ಯಾಸ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಐ ಅಭಿಮಾನ ಎಲ್ಲ ಬಿಟ್ಟವನು ಅವನಿಗೆ ಯಾವ ಟೆನ್ಷನ್ ಇಲ್ಲ ಅಪಮಾನ ಮಾಡಿದ್ರು ಒಂದೇ ಸನ್ಮಾನ ಮಾಡಿದ್ರು ಒಂದೇ ನಿಂದೆ ಮಾಡಿದ್ರು ಒಂದೇ ಸ್ತೋತ್ರ ಮಾಡಿದ್ರು ಅಂದರೆ ಲಾಭ ಬಂದರೂ ಒಂದೇ ನರ್ಥ ಆದರೂ ಒಂದೇ ಜಯ ಆದರೂ ಒಂದೇ ಅಪಜಯ ಆದರೂ ಒಂದೇ ನಿಂದೆ ಮಾಡಿದ್ರು ಒಂದೇ ಸ್ತೋತಿ ಮಾಡಿದ್ರು ಒಂದೇ ಒಬ್ಬೊಬ್ಬ ನಿರ್ವಿಕಾರ ಸೃಷ್ಟಿ ಏನ್ರೀ ಇಷ್ಟು ಒಳ್ಳೆ ಫಲ ಇದೆ ಅಂತ ಹೇಳಿದೆ ಹೌದ್ರಿ ಇಲ್ಲಂತ ಹೇಳಲ್ಲ ತಾತ್ಕಾಲಿಕವಾಗಿ ಕಾಮಕ್ರೋಧಾದಿಗಳ ಎಲ್ಲ ಅಭಿಮಾನವನ್ನು ಬಿಟ್ಟವನಿಗೆ ಟೆನ್ಷನ್ ಇಲ್ಲ ಅಪಮಾನಾಧಿಕೃತವಾದ ದುಃಖಾದಿಗಳು ಏನಿದೆ ಕೃತ ದುಃಖ ದುಃಖಾಭಾವ ಎಲ್ಲ ಬರುತ್ತೆ ಟೆನ್ಷನ್ ಇಲ್ಲ ಶಾಂತಿಯಿಂದಿರಬಹುದು ಆದರೆ ಅದು ಅಲ್ಪ ಫಲ ತಾತ್ಕಾಲಿಕ ಫಲ ಸಿಗತ್ತೆ ಆದರೆ ಬಿಟ್ಟು ಕೂತ್ಕೊಂಡೆ ಯಾವಾಗನೇ ಬಾ ಅಂದರೆ ಯಮ ಹೇಳ್ಕೊಂಡು ಹೋಗ್ತಾನೆ ಸ್ವಯಜ್ಞಾನೀನ್ ಪರಿತ್ಯಜ್ಞ ನಿರಯಂ ಯಾತ್ಯ ಸಂಶಯಂ ತನ್ ತನ್ನ ಯಜ್ಞ ಕರ್ಮಗಳನ್ನು ಬಿಟ್ಟವನು ನರಕಕ್ಕೆ ಹೋಗಿ ಬಿಡ್ತಾನೆ ಯಾಕೆ ಸಕರ್ಮ ತ್ಯಾಗ ಮಾಡಿದ್ದೊಂದು ದೊಡ್ಡ ದೋಷ ಅದರಿಂದ ಹೇಳ್ಕೊಂಡು ಹೋಗ್ತಾನೆ ತಾತ್ಕಾಲಿಕವಾಗಿ ಎಲ್ಲ ಸಿಗುವುದು ರಿಲೀಫ್ ತಾತ್ಕಾಲಿಕ ರಿಲೀಫ್ ಆದರೆ ಕರ್ಮಾನುಷ್ಠಾನ ತ್ಯಾಗ ಮಾಡಿದ್ರಿಂದ ಒಂದು ದೊಡ್ಡ ತೊಂದರೆ ಆಗತ್ತೆ ಅದಕ್ಕೋಸ್ಕರ ಬಹಳ ಕಷ್ಟರಿ ಸನ್ಯಾಸಸ್ತು ಮಹಾಬಾಹೋ ದುಃಖ ಮಾಪ್ತಂ ಅಯೋಗತಃ ಅಂತರ್ಥ ಹಾಗಾಗಿ ಯೋಗ ಯುಕ್ತ ಆದ್ರೆ ಯೋಗ ಅಂದ್ರೆ ಕರ್ಮಾನುಷ್ಠಾನ ಮಾಡಿದ ವ್ಯಕ್ತಿ ಅವನು ಮುನಿ ಕರ್ಮಾನುಷ್ಠಾನ ಮಾಡ್ತಾ ಮುನಿ ಆಗ್ಬೇಕೇ ವಿನ ಕರ್ಮುಷ್ಠಾನ ಯೋಗ ಯುಕ್ತ ಕರ್ಮಾನುಷ್ಠಾನ ಕೂಡಿದವನು ಅವನು ಮುನಿ ಆಗ್ಬೇಕು ಮುನಿ ಆದ್ರೆ ಮಾತ್ರ ಸಾರದು ಯೋಗಿ ಆಗ್ಬೇಕು ಅಂತ ಬಹಳ ಚೆನ್ನಾಗಿರ್ತಾರೆ ಮುನಿ ಅಂದ್ರೆ ಏನ್ರಿ ಮುನಿಗಳು ಅಂದ್ರೆ ಏನು ಗಡ್ಡ ಬಿಟ್ಟವರೋ ಜಟ ಅಭಿಸ್ತಾಪ ಸಹ ಗಡ್ಡ ಜಟ ಬಿಟ್ಟವರೆಲ್ಲ ಮುನಿಗಳು ಇಲ್ಲ ಯಾರು ಕೋಪ ಕಾಮವನ್ನು ಗೆದ್ದವರೋ ಅವರು ಮುನಿಗಳು ಯಾಮ ವರ್ಧಿತ ಲೋಕೆ ಮುನಿರ್ನಾಮ ಯಾಮ ಕ್ರೋಧ ವರ್ಧಿತ ಕಾಮ ಕ್ರೋಧರಾಗ ದ್ವೇಷ ಸಂಕಲ್ಪ ಇದೆಲ್ಲ ತ್ಯಾಗ ಮಾಡಿದವನು ಅವನು ಮುನಿ ಆದ್ರೆ ಆ ಮುನಿಗೆ ಬೆಲೆ ಬರುವುದು ಯಾವಾಗ ಅವನು ಯೋಗಿ ಅಂದಾಗ ಅರ್ಥಾತ್ ಯೋಗ ಯುಕ್ತ ಕರ್ಮಾನುಷ್ಠಾನವನ್ನು ಮಾಡ್ತಾನೋ ಅಂತ ಅವನು ಮುನಿಯಾದರೆ ಆವಾಗ ಅಚಿರೇಣ ಶೀಘ್ರವಾಗಿ ಬ್ರಹ್ಮ ಅಧಿಗತ್ಯತಿ ಪರಮಾತ್ಮನನ್ನು ಹೊಂದುತ್ತಾನೆ ತಿಳಿತಾನೆ ಹೊಂದುತ್ತಾನೆ ಯೋಗ ಇಲ್ಲದ್ರೆ ಸನ್ಯಾಸ ಎಂದು ನಮಗೆ ನಿಜವಾಗಿಯೂ ಪುರುಷಾರ್ಥಕ್ಕೆ ಸಾಧನವಾಗುವುದಿಲ್ಲ ಅದು ಇದ್ರೇ ಸನ್ಯಾಸಕ್ಕೆ ಬೆಲೆ ಇದೆ ಪುರುಷಾರ್ಥಕ್ಕೆ ಸಾಧನ ಆಗತ್ತೆ ಹಾಗಾಗಿ ಯಾವುದಿದ್ರೆ ಅದಕ್ಕೆ ಬೆಲೆ ಬರುತ್ತೆ ಕರ್ಮಾನುಷ್ಠಾನೂಪ ಯೋಗ ಇದ್ರೆ ಸ್ನಾನ ಮಾಡಿದ್ದಕ್ಕೆ ಮುದ್ರಾಧಾರಣೆ ಮಾಡಿದ್ದಕ್ಕೆ ದ್ವಾದಶನಾಮ ಹಾಕಿದ್ದಕ್ಕೆ ಏನು ಬೆಲೆ ಯಾವಾಗ ಬೆಲೆ ಬರುತ್ತೆ ಸಂಧ್ಯಾವಂದನೆ ಸ್ನಾನ ದಿನ ಇದ್ರೆ ಬೆಲೆ ಇಲ್ಲ ಹಾಗೂ ಉದಾಹರಣೆಗೆ ಹೇಳೋದಾದ್ರೆ ಏನ್ರಿ ಗೋಪಾದದಷ್ಟು ಶಿಖ ಎಲ್ಲ ಇಟ್ಟು ಎಲ್ಲ ಇಡುವುದಕ್ಕೆ ಬೆಲೆ ಯಾವಾಗ ಬೆಲೆ ಯಾವಾಗ ಸದಾಚಾರ ಸತ್ವೆ ಅಲ್ಲಿ ನಾನು ಹೇಳೋದು ಬೀದಿಲಿ ಇರುವಂತಹ ನನ್ನ ಬಾಯಿಲಿ ಬರಬಾರ್ದು ಹೇಳೋದಿಲ್ಲ ಅಷ್ಟೇ ಇನ್ನು ಏನೋ ತಿಂತ ಇದ್ರೆ ಇದಕ್ಕೆ ಬೆಲೆ ಎಲ್ಲಿಂದ ಬರುತ್ತೆ ಹಾಗೆ ಯೋಗ ಇದ್ರೆ ಸನ್ಯಾಸಕ್ಕೆ ಬೆಲೆ ಯೋಗ ಇಲ್ಲಂದ್ರೆ ಸನ್ಯಾಸಕ್ಕೆ ಬೆಲೆ ಇಲ್ಲ ಆ ಎಷ್ಟು ಚೆನ್ನಾಗಿ ಆ ದೇವರಿಗೆ ಎರಡೂ ಬೇಕು ಎರಡೂ ಬೇಕು ಒಂದನ್ನು ಮಾತ್ರೆ ಮಾಡಿಬಿಡ್ರಿ ಭಾಳ ಚೆನ್ನಾಗಿ ಹೇಳ್ತಾನೆ ಮೋಕ್ಷೋಪಾಯ ಯೋಗ ಸದ್ರೂಪೋ ನ್ಯಾಸ ಏವತು ವಿಷ್ಣರ್ಪಿತತೆಯ ಭದ್ರ ನಾಣ್ಯೋನ್ಯಾಸ ಕಥಂಚನ ಅಂತ ಮೋಕ್ಷೋಪಾಯ ಯೋಗ ಸದ್ರೂಪವಾದದ್ದು ನ್ಯಾಸ ಅದು ವಿಷ್ಣುವಿನಲ್ಲಿ ಅರ್ಪಣ ಮಾಡಿದಾಗ ಅದು ಭದ್ರ ಅಂದರೆ ಮೋಕ್ಷಕ್ಕೆ ಸಾಧನ ಆಗತ್ತೆ ನಾಣ್ಯೋನ್ಯಾಸ ಕದಂಚನ ಅಲ್ಲಿ ಕರ್ಮ ಸಮರ್ಪಣೆ ಇರಬೇಕು ಆವಾಗ ಕರ್ಮಾನುಷ್ಠಾನ ಮಾಡಿ ವಿಷ್ಣರ್ಪ ವಿಷ್ಣು ಸಮರ್ಪಣ ರೂಪ ಕರ್ಮಾನುಷ್ಠಾನದ ಸಮರ್ಪಣ ರೂಪ ಇದ್ದಾಗ ಆ ಸನ್ಯಾಸಕ್ಕೆ ಬೆಲೆ ಇಲ್ಲಂದ್ರೆ ಬೆಲೆ ಇಲ್ಲ ಅಂತ ಹೇಳಿದರು ಅದನ್ನು ಪ್ರಶಂಸನೆ ಮಾಡ್ತಾನೆ ಮತ್ತೆ ಮತ್ತೆ ಪ್ರಶಂಸನೆ ಮಾಡ್ತಾನೆ ದೇವರು ಯೋಗಯುಕ್ತವಾದ ಸನ್ಯಾಸಕ್ಕೆ ಬೆಲೆ ಇದೆ ಯೋಗ ಇಲ್ಲದ ಸನ್ಯಾಸಕ್ಕೆ ಬೆಲೆ ಇಲ್ಲ ಕೇವಲ ಸನ್ಯಾಸ ಮಾತ್ರ ತಗೊಳ್ಬೇಡಿ ಯೋಗವು ಅನುಷ್ಠಾನ ಮಾಡಿರಿ ಭಾಳ ಚೆನ್ನಾಗಿ ಹೇಳ್ತಾರೆ ಮದುವೆ ವ್ಯದಲ್ಲಿ ಸಂಘಹೀನಾಗಬೇಕು ಅಲ್ವಾ ತಾಯರೆ ಸಂಘಹೀನಾಗಬೇಕು ಅಸಂಗನಾಗಬೇಕು ಭಾಗವತದಲ್ಲಿ ಅದರಲ್ಲೆಲ್ಲ ಸಂಘ ಸಂಘಬೇಕು ಸಂಘ ಬಿಡಬೇಕು ಸಂಘ ಬಿಡಬೇಕು ಅಂತ ಹೇಳ್ತಾರೆ ತುಂಬ ಜೋರಾಗಿ ಸಂಘ ಬಿಡಬೇಕು ಸಾಧು ಸಂಗೀತ ಅಸಂಘತ್ಯ ಭೂಷಣ ಸಂಘ ಬಿಡಬೇಕು ಸಂಘ ಬಿಡಬೇಕು ಸಂಘ ಬಿಟ್ಟು ಅಂತ ಬರೇ ಸಂಘ ಬಿಟ್ಟರೆ ಉಪಯೋಗ ಇಲ್ಲ ಅದಕ್ಕೆ ಮೆರುಗು ಬರುವುದು ಯಾವಾಗ ಸಜ್ಜನರು ಸಹವಾಸ ಮಾಡಿದಾಗ ಸಂಘ ಇಲ್ಲ ದುಷ್ಟ ಸಂಘವನ್ನೆಲ್ಲ ಬಿಟ್ಟು ಕುತ್ಕೊಂಡ ಆದರೆ ಭಾಗವತ ಸಂಘವೇ ಮಾಡಿಲ್ಲ ಬಿಡ್ರಿ ಅಂತ ಅಸಂಗತೆ ಏನು ಉಪಯೋಗ ಬಂತು ಸತ್ಸಂಗವೇ ಮಾಡುವುದಿಲ್ಲ ಂಗ ಯಾರ ಬಗ್ಗೆ ಸಂಖ್ಯೆ ಇಲ್ಲ ಒಬ್ಬರು ಒಬ್ರು ಸಂಬಂಧ ಆಗ್ಲೇಬೇಕು ಆಗ್ಬಾರ್ದು ಇನ್ನೊಬ್ಬರು ಸಹವಾಸ ಮಾಡ್ಲಿಕ್ಕೆ ಹೋಗ್ಬೇಡಿ ಹೋಗಿ ನಮ್ಗೆ ಕತೆ ಗೊತ್ತಿಲ್ವಾ ಒಂದು ಗುರು ಯಾವುದು ಕನ್ನೆ ಬಳೆ ತೊಟ್ಟವಳು ಬಳೆ ತೊಟ್ಟವಳು ಒಬ್ಳು ಕನ್ನೆ ಯಾರೋ ಅವಳು ಮನೆಗೆ ಗಂಡು ನೋಡ್ಲಿಕ್ಕೆ ಹೆಣ್ಣು ನೋಡ್ಲಿಕ್ಕೂ ಬಂದಿದ್ದಾರೆ ಯಾರೂ ಇರಲಿಲ್ಲ ಅವಳೊಬ್ಬಳೇ ಇದ್ದು ಪಾಪ ಬಂದಕ್ಕೆ ಅಕ್ಕಿ ಸರಿಯಾಗಿ ಮಾಡಿ ಇಟ್ಕೊಂಡಿರಲಿಲ್ಲ ಶುರುವಾಡಿದಕ್ಕೆ ಕುಟ್ಲಿಕ್ಕೆ ಅದು ಪಟ್ಟ ಶಬ್ದ ಆಗತ್ತೆ ಬಳೆ ಹಿಂದಿನ ಕಾಲದಲ್ಲಿ ಬಳೆ ಹಾಕ್ಕೊಳ್ತಾ ಅದು ಈಗಿನಂತೆ ಶಬ್ದ ಮಾಡದಿದ್ದ ಕಣ ಕಣ ಶಬ್ದವೇ ಮಾಡೋಲ್ಲ ಈಗಿನ ಬಳೆಗಳು ಯಾವುದ್ರಲ್ಲಿ ಪ್ಲಾಸ್ಟಿಕ್ ಬಳೆಸ್ಟಿಕ್ ಅಲ್ಲ ಮಣ್ಣಿನ ಬಳೆ ಚೆನ್ನಾಗಿ ಹಾಕ್ಕೊಂಡಿದ್ದು ಕುಟ್ಲಿಕ್ಕೆ ಸುಮಾರು ಶಬ್ದ ಆಯ್ತು ಅಂತ ಬಳೆ ತೆಗೆದು ಯಾಕೆ ಕಣ ಕಣ ಶಬ್ದ ಅಂತ ತೆಗೆದು ಒಂದು ಹತ್ತು ಬೆಳೆಯಲ್ಲಿ ಎರಡು ಬೆಳೆ ಎಂಟು ಬೆಳೆ ಎಷ್ಟು ತೆಗೆದು ಎರಡು ಬೆಳೆ ಮತ್ತೂನ ಕಣಕಣ ಶಬ್ದ ಆಗುದು ಮತ್ತು ತೆಗೆದು ಕೊನೆಗೇನು ಮಾಡಿದ್ರು ಒಂದೊಂದು ಕನಕಣ ಇಟ್ಕೊಂಡ್ಬಿಟ್ಟು ಕುಟ್ಲಿಕ್ಕೆ ಶುರು ಮಾಡಿದ್ರು ಏನು ಶಬ್ದ ಆಗುತ್ತೆ ಅರ್ಥ ಏನಾಯಿತು ಹೆಚ್ಚು ಜನರ ಸಹವಾಸ ಆದರೆ ಗಲಾಟೆ ಆಗತ್ತೆ ಅದಕ್ಕೆ ಗಲಾಟೆ ಆಗಬಾರ್ದು ಅಂತಾದರೆ ಯಾರ ಸಹವಾಸವು ಯಾರ ಸಂಘವು ಮಾಡಬಾರ್ದು ಅದರಿಂದ ಪರಿ ಕಲಿಬೇಕು ಹಾಗಾಗಿ ನೀವೆಲ್ಲ ದೊಡ್ಡ ಗಲಾಟೆ ಆಗುತ್ತ ಇದ್ದೀರಿ ಎಲ್ಲ ಒಟ್ಟಿಗೆ ಸಹವಾಸ ಎಷ್ಟು ಜನರು ಸಹವಾಸ ಇಲ್ಲಿ ಆಗಿಲ್ಲ ಗಲಾಟೆ ಆಗಿ ಕಾರಣ ಆಗುತ್ತೆ ಹಾಗೆ ಸಹವಾಸ ಮಾಡಲೇಬಾರದು ಅಂದರೆ ಅದಕ್ಕೆ ಆಚಾರ್ಯ ಮಧುರು ಹೇಳ್ತಾರೆ ಆ ಕನ್ನೆ ಪಾಠದಿಂದ ಕನ್ನೆ ಅದು ಗುರು ಅವ್ರಿಗೆಲ್ಲ ಬಳೆ ಎಲ್ಲ ತೆಗೆದುಬಿಟ್ರು ಒಂದೊಂದು ಬಳೆ ಮಾತ್ರ ಉಳಿಸ್ಕೊಂಡ್ರು ಏಕಾಕಿ ಆದರೆ ಗಲಾಟೆ ಆಗಲ್ಲ ಒಬ್ಬ ಇಬ್ಬರು ಸೇರಿರುತ್ತೆ ತಲೆ ಹಾಕ ಇದ್ದ ಮಾತೃಗಳು ಶಬ್ದ ಆಗಿದ್ದ ತಲೆ ಆಟ ಅದಕ್ಕೆ ಯಾರೋ ಸಂಕೋ ಮಾಡಲಿಕ್ಕೆ ಹೋಗಬಾರ್ದು ಅದಕ್ಕೆ ಮಧ್ವಾಚಾರ ಓಡಿ ಬಂದು ಅರ್ಥ ಮಾಡ್ತಾರೆ ಏನು ಸಮಾಚಾರ ಹಾಗಾದರೆ ಹಾಗಾದ್ರೆ ಯಾರ ಸಹವಾಸ ಮಾಡಬಾರ್ದು ಅಂದ್ರೆ ಸಜ್ಜನ್ ಯಾರಾದ್ರೂ ಭಾಗವತಕ್ಕೆ ಹೇಳಿದ್ರೆ ಗುರುಗಳೇ ಬರ್ತಾರೆ ಗುರುಗಳು ಬಂದ್ರೆ ಅವ್ರು ಸಹವಾಸ ಮಾಡಬೇಡ ಭಾಗವತ ಸಾಹಸ ಮಾಡಬೇಡ ಯಾರ ಸಹವಾಸ ಮಾಡಿದ್ರು ಅಪಾಯ ಉಂಟು ಅಂತಲ್ಲ ಹೇಳ್ತಾರೆ ದುರ್ಜನ್ರ ಸಂಘ ಮಾಡಬಾರ್ದು ಅಂದ್ರಷ್ಟೇ ಅರ್ಥವೇ ದುರ್ಜನ್ರ ಸಂಘ ಮಾಡಿದ್ರೆ ಸಹವಾಸ ಮಾಡಿದ್ರೆ ಖ್ರಾಧೆ ಆಗತ್ತೆ ಸಜ್ಜನ ಸಹವಾಸ ಮಾಡಿದಷ್ಟು ಮೋಕ್ಷಗಳಿಗೆ ಒಳ್ಳೆ ಸಹ ಸಿಗಲಿಕ್ಕೆ ಕಾರಣ ಆಗತ್ತೆ ಅಂತ ಹೀಗೆ ಅರ್ಥ ಮಾಡ್ಬೇಕು ಅದಕ್ಕೆ ನಾನು ಹೇಳಿದ್ದು ಅಸಂಘ ಅಂದ್ರೆ ಕಾಮಕ್ರೋಧ ಬಿಡುದು ಅಲ್ಲ ಅಲ್ಲಿ ಕರ್ಮಾನುಷ್ಠಾನ ಮಾಡುವುದು ಮುಖ್ಯ ಅದು ಮುಖ್ಯ ನಮಗೆ ಅದಕ್ಕೆ ಯೋಗದಿಂದ ಯುಕ್ತನಾಗಿ ಅಂದ್ರೆ ಕರ್ಮಾನುಷ್ಠಾನ ಮಾಡ್ತಾ ರಾಗದ್ವೇಷ ಇಲ್ಲದ ಮನಸ್ಸು ಅಂದ್ರೆ ರಾಗದ್ವೇಷಗಳನ್ನೆಲ್ಲ ವಿಶುದ್ಧ ಸ್ವಭಾವ ಒಳ್ಳೆ ಸ್ವಭಾವದವನು ಮತ್ತೆ ಇಂದ್ರಿಯ ಗೆದ್ದವನು ಮತ್ತೇನ್ ಮಾಡಿದ್ದಾನೆ ಇಂದ್ರಿಯಗಳನ್ನೆಲ್ಲ ಗೆದ್ದಿದ್ದಾನೆ ಸರ್ವ ಮತ್ತೇನ್ ಮಾಡಿದ್ದಾನೆ ಅವನು ವಿಶುದ್ಧಾತ್ಮ ಅಂದ್ರೆ ಮನಸ್ಸು ಶುದ್ಧ ಆಗಿದೆ ಅಂದ್ರೆ ಇನ್ನೊಂದರ್ಥ ಕಾಮ ಕ್ರೋಧ ಗೀತ ಎಲ್ಲ ಅವನು ಗೆದ್ದು ಬಿಟ್ಟಿದ್ದಾನೆ ಇಲ್ಲವೇ ಇಲ್ಲ ಇಂದ್ರಿಯ ಗೆದ್ದಿದ್ದಾನೆ ಮನಸ್ಸನ್ನು ಗೆದ್ದಿದ್ದಾನೆ ಸ್ವಭಾವವೂ ಶುದ್ಧ ಮನಸ್ಸೂ ಶುದ್ಧ ಕಾಮಕ್ರೋದ ಕಲುಷಿತ ಇಲ್ಲ ಎಲ್ಲ ತ್ಯಾಗ ಮಾಡಿದ್ದಾನೆ ಅಂತ ಮಹಾತ್ಮ ಏನು ಕರ್ಮ ಮಾಡಿದ್ರು ಕೂಡ ಇದು ಕರ್ಮಯೋಗ ಏನು ಕರ್ಮಾನುಷ್ಠಾನ ಮಾಡಿದ್ರು ಅವನಿಗೆ ಲೇಪಾಗಲ್ಲ ಅದರಿಂದ ಪ್ರತ್ಯವಾಯಾದಿಗಳು ಬರುವುದಿಲ್ಲ ಪಾಪ ಲೇಪಾಗಲ್ಲ ಅದರ ಜೊತೆಗೆ ಇಂದು ಇನ್ನೊಂದು ಬೇಕು ಅಂತ ಹೇಳ್ತಾನೆ ಸರ್ವಭೂತ ಆತ್ಮ ಸರ್ವಭೂತಾತ್ಮ ಭೂತಾತ್ಮ ಸರ್ವಭೂತಗಳಿಗೆ ಯಾರು ಭೂ ಯಾರು ಸರ್ವಭೂತಗಳಿಗೆ ಆತ್ಮನೋ ಸ್ವಾಮಿಯಾದದ್ದಾನೋ ಸರ್ವಭೂತಗಳಿಗೆ ಆತ್ಮಭೂತ ಎಲ್ಲ ಜೀವರಾಶಿಗಳ ಯಾರು ಸ್ವಾಮಿಯೋ ಅವನೇ ನನಗೆ ಆತ್ಮ ಸ್ವಾಮಿ ಎಂಬ ಅನುಸಂಧಾನ ಬೇಕು ಎಲ್ಲ ಯಾಕಂದ್ರೆ ಅದರ ಅನುಸಂಧಾನ ಏನು ಸರ್ವಸ್ವಾಮೀ ಮಮಸ್ವಾಮಿ ಎಲ್ಲರಿಗೂ ಯಾರ ಸ್ವಾಮಿಗಳೋ ಅವರೇ ನನಗೂ ಸ್ವಾಮಿ ಎಲ್ಲ ಜೀವರಾಶಿಗಳಿಗೆ ಯಾರ ಸ್ವಾಮಿಯೋ ಅವನೇ ನನಗೆ ಸ್ವಾಮಿ ಅಂತ ತಿಳ್ಕೊಂಡಿರುವುದು ಈ ಕರ್ಮಾನುಷ್ಠಾನ ಮಾಡುವಾಗ ಈ ಜ್ಞಾನ ಇದ್ರೆ ಆ ಮನುಷ್ಯ ಏನಾಗೋದಿಲ್ಲ ಅವನಿಗೆ ಏನು ಕರ್ಮ ಮಾಡಿದ್ರೂ ಕೂಡ ಅವನಿಗೇನಾಗಲ್ಲ ಅದರ ಲೇಪಾಗೋಲ್ಲ ಅವನು ಮುಕ್ತನಾಗ್ತಾನೆ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಮತ್ತೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಆ ಅದನ್ನು ಬಿಡಿಸಿ ಬಿಡಿಸಿ ಬಿಡಿಸಿ ಬಿಡಿಸಿ ಎಷ್ಟು ಬಿಡಿಸಿದ್ರು ಸಾಲದು ಎಷ್ಟು ಬಿಡಿಸಿದ್ರು ಸಾಲದು ಯಾಕಂದ್ರೆ ಸಂಕಲ್ಪ ಸಂಕಲ್ಪಾದಿಗಳನ್ನು ತ್ಯಾಗ ಮಾಡೋದು ಅದು ಸನ್ಯಾಸ ಅದು ವಿಶುದ್ಧ ಆತ್ಮ ಎಂದರು ಸ್ಪಷ್ಟಪಡಿಸಿ ಆಯ್ತು ಸ್ನೇಹ ಸನ್ಯಾಸಿ ಎಂಬಲ್ಲಿ ಸನ್ಯಾಸಿ ಅಂತ ಸ್ಪಷ್ಟಪಡಿಸಿ ಆಯಿತು ವಿಶುದ್ಧಾತ್ಮಾಯದಿಂದ ಮನಸ್ಸು ಸ್ಪಷ್ಟಪಡಿಸಿಯೇ ಆಯಿತು ಮತ್ತೂ ಸಮಾಧಾನ ಇಲ್ಲ ದೇವರಿಗೆ ಮತ್ತೆ ಸನ್ಯಾಸದ ಬಗ್ಗೆನೇ ಇವರನ್ನು ಕೊಡ್ತಾ ಹೋಗ್ತಾ ಇದ್ದೇನೆ ದೇವರು ಅದರ ಅರ್ಥ ಒತ್ತಿ ಒತ್ತಿ ಹೇಳಿದ್ರೆ ಏನು ಅರ್ಥ ಆಗತ್ತೆ ಹೇಳಿ ಒತ್ತಿ ಒತ್ತಿ ಹೇಳೋದು ಯಾವಾಗ ಒತ್ತಿ ಹೇಳಿದ್ರೆ ಮಾಡಲೇಬೇಕು ಅಂತ ಅದನ್ನು ತಾತ್ಪರ್ಯೂ ಒತ್ತಿ ಒತ್ತಿ ಹೇಳ್ತಾರೆ ನೋಡಿ ಅದು ಹೇಳುವಾಗ ಎಚ್ಚರದಿಂದ ಹೇಳ್ತಾನ ದೇವರು ಏನಂದರೆ ಕರ್ಮಾನುಷ್ಠಾನ ಮಾಡಬೇಕು ಅದನ್ನು ಬಿಡುವುದಿಲ್ಲ ದೇವರು ಯುಕ್ತ ಕರ್ಮಾನುಷ್ಠಾನ ಮಾಡ್ತಕ್ಕಂಥವನಾಗಿ ಅವನು ನೈವಕಿಂಚಿತ್ ಕರೋಮೀತಿ ಯುಕ್ತೋ ಮನ್ನೇ ತತ್ವವಿತ್ ಕರ್ಮಾನುಷ್ಠಾನ ಮಾಡ್ತಾ ತತ್ವಜ್ಞಾನಿಯಾದವನು ಏನು ಕರ್ಮವನ್ನು ಮಾಡಿದರೂ ಕೂಡ ಏನು ಕುರುವನ್ನಪಿ ನಲಿಪ್ಯತೆ ಅಂತ ಒಂದು ಹಿಂದೆ ಬಂದಿದೆ ಅವನು ಕುರುವನ್ನಪಿ ಎಲ್ಲ ಇಂದ್ರಿಯ ಅಭಾರವನ್ನು ಮಾಡ್ತಾ ಇದ್ದಾನೆ ಏನು ಮಾಡ್ತಾನೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕರೋ ಕು ಎಲ್ಲ ಕೆಲಸ ಮಾಡ್ತಾನೆ ಇಂದ್ರಿಯಿಂದ ಪಶ್ಯನ್ ದೂರದರ್ಶನ ಶೇಷ ನೈವ ಕಿಂಚಿತ್ ಕರೋ ನೋಡ್ತಾನೆ ಶೃಣ್ವನ್ ಶಬ್ದ ಕೇಳ್ತಾನೆ ಸ್ಪೃಶನ್ ಸ್ಪರ್ಶ ಇದು ಮುಟ್ತಾನೆ ಜಿಗ್ರನ್ ಗಂಧವನ್ನು ಪರಿಮಳವನ್ನು ಮೂಸ್ತಾನೆ ಅಷ್ಟನ್ ಊಟ ಮಾಡ್ತಾನೆ ಗಚ್ಚನ್ ಓಡಾಡ್ತಾನೆ ಸ್ವಪನ್ ನಿದ್ರೆ ಮಾಡ್ತಾನೆ ಸ್ವಪ್ನ ಕಾಣ್ತಾನೆ ಎರಡು ಶ್ವಸನ್ ಶ್ವಾಸೋಚ್ವಾಸ ಮಾಡ್ತಾನೆ ಪ್ರಲಭನ್ ಮಾತಾಡ್ತಾನೆ ವಿಸರ್ಜನ್ ಮೂತ್ರ ವಿಸರ್ಜನಾದಿಗಳನ್ನ ಮಾಡ್ತಾನೆ ಗೃಹನ್ ತಗೊಳ್ತಾನೆ ಉನ್ಮಿಷನ್ ಕಂಡ್ರಪ್ಪ ತೆರೀತಾನೆ ಮಿಷನ್ ನಿಮಿಷನ್ ಮುಚ್ಚುತ್ತಾನೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ನೈವ ಕಿಂಚಿತ್ ಕರೋಮಿ ನಾನೇನು ಮಾಡುವುದಿಲ್ಲ ಹಾಗಾದ್ರೆ ಭ್ರಾಂತಿ ಆಗತ್ತೆ ಎಲ್ಲ ಕೆಲಸ ಮಾಡಿ ನಾನೇನು ಮಾಡುವುದಿಲ್ಲ ಅಂದರೆ ಭ್ರಾಂತಿ ಅಲ್ರಿ ಇದು ಭ್ರಾಂತಿ ಆಗತ್ತ ಇಲ್ಲ ಎಲ್ಲ ವ್ಯಾಪಾರ ಮಾಡ್ತಾನೆ ಏನು ಮಾಡುವುದಿಲ್ಲ ಅಂದರೆ ಭ್ರಾಂತಿ ಆಗತ್ತಲ್ಲ ಅಂತ ಹೇಳಿದ್ರೆ ಅದು ಭ್ರಾಂತಿ ಅಲ್ಲ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತಇ ಅರ್ಥ ಆಗುವುದಿಲ್ಲ ನನ್ನ ಎಲ್ಲ ಇಂದ್ರಿಯಗಳು ಇಂದ್ರಿಯ ವಿಷಯದಲ್ಲಿ ಪ್ರವೃತ್ತವಾಗ್ತಾ ಇದ್ದವೆ ನನ್ನ ಎಲ್ಲ ಯಾಕೆಂದರೆ ಎಲ್ಲ ಇಂದ್ರಿಯಗಳು ಸರ್ವ ವ್ಯಾಪಾರವನ್ನು ತಾನು ಮಾಡಿದರೂ ಕೂಡ ನನ್ನ ಎಲ್ಲ ಇಂದ್ರಿಯಗಳು ಇಂದ್ರಿಯ ಅರ್ಥದಲ್ಲಿ ಪ್ರವೃತ್ತವಾಗ್ತಾ ಇದ್ದಾವೆ ಅಂದರೆ ಇಂದ್ರಿಯವು ಇಂದ್ರಿಯ ಅರ್ಥವನ್ನು ಗ್ರಹಣ ಮಾಡುವ ಕೆಲಸದಲ್ಲಿ ಪ್ರವೃತ್ತವಾಗಿದೆ ಯಾರಿಂದ ದೇವರಿಗೆ ದೇವರಿಂದ ಪ್ರೇರಿತವಾಗಿಯೇ ನನ್ನ ಇಂದ್ರಿಯಗಳು ಇಂದ್ರಿಯ ಅರ್ಥದಲ್ಲಿ ಪ್ರವೃತ್ತವಾಗ್ತೇವೆ ನಾನು ಏನು ಮಾಡ್ತೇನೆ ನೋಡ್ಬೇಕಂದ್ರೆ ನೋಡ್ಲಿಕ್ಕಾಗೋದಿಲ್ಲ ಕೇಳಬೇಕಂದ್ರೆ ಕೇಳಲಿಕ್ಕಾಗೋದಿಲ್ಲ ಹಿಡಿಬೇಕಂದ್ರೆ ಹಿಡಿಲಿಕ್ಕಾಗೋಲ್ಲ ಯಾವ ಕರ್ಮದಲ್ಲಿಯೂ ನನ್ನ ಇಂದ್ರಿಯ ವ್ಯಾಪಾರದಲ್ಲಿ ನನ್ನ ಸ್ವಂತಿಕೆ ಇಲ್ಲ ಭಗವಂತನಿಂದ ಪ್ರೇರಿತವಾದ ಇಂದ್ರಿಯಗಳೇ ವಿಷಯದ ಕೆಳಗೆ ಏನ್ಮಾಡ್ತಾ ಇದ್ದೇವೆ ಪ್ರವೃತ್ತವಾಗ್ತಾ ಇದ್ದೇವೆ ಸ್ವಂತ ಶಕ್ತಿಯಿಂದ ನಾನು ಏನನ್ನೂ ಮಾಡುವುದಿಲ್ಲ ಸ್ವಾತಂತ್ರ್ಯ ನನಗೆ ಇಲ್ಲ ಅಂತ ತಿಳ್ಕೊಳ್ತಾನೆ ಹೀಗೆ ನಾನು ಏನೂ ಮಾಡುವುದಿಲ್ಲ ಅಂದರೆ ಕರ್ತೃತ್ವ ಅಭಿಮಾನ ತ್ಯಾಗ ದೇಶವರ್ಜನಾದಿರೂಪ ಸನ್ಯಾಸಕ್ಕೆ ಯೋಗರೂಪತ್ತು ನಾಮ ಹಾಗಾಗಿ ಇದು ಏನಂತ ಹೇಳಿದ್ರೆ ಮನುಷ್ಯನಿಗೆ ಈ ರಾಗದ್ವೇಷಾದಿಗಳೆಲ್ಲ ಬಿಡಬೇಕಾದ್ರೆ ಆ ಮನುಷ್ಯನಿಗೆ ಏನು ಮಾಡಬೇಕಂದ್ರೆ ಅವನು ನಾನು ಏನೂ ಮಾಡಲ್ಲ ಅಂದರೆ ಈ ಸ್ವಾತಂತ್ರ್ಯದ ಭ್ರಮೆ ಹೊರಟು ಹೋದಾಗ ಮನುಷ್ಯನಿಗೆ ಕಾಮಕ್ರೋಧ ದ್ವೇಷ ರಾಗ ಎಲ್ಲವೂ ಹೋಗಿಬಿಡುತ್ತೆ ಹಾಗಾಗಿ ಅದಕ್ಕೇನೆಂದರೆ ಭಗವಂತನ ಸ್ವತಂತ್ರ ಕರ್ತೃತ್ವದ ಸ್ವತಂತ್ರ ಕರ್ತೃತ್ವದ ಒಂದು ಅನುಸಂಧಾನ ಭಗವಂತನ ಸ್ವಾತಂತ್ರ್ಯದ ಅನುಸಂಧಾನ ತನ್ನ ಪಾರತಂತ್ರ್ಯದ ಅನುಸಂಧಾನ ಇದ್ದ ವ್ಯಕ್ತಿಗೆ ನಾನು ಮಾಡಿದೆ ಅಂಥದ್ದು ಇರುವುದಿಲ್ಲ ಅಥವಾ ಇನ್ನೊಬ್ಬನ ನನಗೆ ಅವರು ಮಾಡಿದ್ರೆ ಆ ಕರ್ಮದಲ್ಲಿ ಅವನಿಗೆ ದ್ವೇಷ ತಾನು ಮಾಡಿದ ಕರ್ಮದಲ್ಲಿ ರಾಗ ಇರುತ್ತೆ ಅಭಿಮಾನ ರಾಗ ಎಲ್ಲ ಇರುತ್ತೆ ಅವರು ಮಾಡಿದ ಕರ್ಮದಲ್ಲಿ ದ್ವೇಷ ಇರುತ್ತೆ ಇದೆಲ್ಲ ಬರುದು ಯಾವಾಗ ನಾನು ಮಾಡಿದೆ ಅವನು ಮಾಡಿದೆ ಅಂತ ಈ ಜೀವನ ಪರಸ್ಪರ ಕರ್ಮದಲ್ಲಿ ನಾನು ಮಾಡಿದ್ದು ಅದು ಅವನದ್ದು ಅಂತ ಸ್ವಾತಂತ್ರ್ಯದ ಭ್ರಮೆ ಇದ್ದಾಗ ಅವರು ಮಾಡಿದ ಕರ್ಮ ಒಳ್ಳೆ ಕರ್ಮ ಅಂದ್ರೆ ಅವನಿಗೆ ಹೊಟ್ಟೆಗಿತ್ತು ಅದರ ಮೇಲೆ ದ್ವೇಷ ಅದನ್ನ ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ತಾನು ಮಾಡಿದ್ರೆ ಅದರಲ್ಲಿ ರಾಗ ಅಭಿಮಾನ ಅಂತ ಅದು ನನ್ನದು ಅಂತ ಅದರಲ್ಲಿ ರಾಗ ಇದನ್ನು ಶುರು ಆಗುತ್ತೆ ಇಲ್ಲ ಎಡವಿಟ್ಟು ಸನ್ಯಾಸ ಹಾಗೆ ಕಿತ್ಕೊಂಡು ಹೋಗುತ್ತೆ ಅದು ಕಿತ್ಕೊಂಡು ಅದಕ್ಕೋಸ್ಕರ ಅದು ಬರಬೇಕಾದ್ರೆ ಇಲ್ಲ ದ್ವೇಷಾದಿಗಳು ಹೋಗಬೇಕಾದ್ರೆ ಅಲ್ಲಿ ಭಗವಂತನ ಪ್ರೇರಿತವಾಗಿ ಇಂದ್ರನಿಗೆಲ್ಲ ಕೆಲಸ ಮಾಡ್ತವೆ ಎಂಬ ಅನುಸಂಧಾನ ಆ ಭಗವಂತನ ಪ್ರೇರಕತ್ವ ಅವನ ಸ್ವಾತಂತ್ರ್ಯ ಅನುಸಂಧಾನ ಮತ್ತೆ ಮತ್ತೆ ಮತ್ತೆ ಮಾಡಿದರೆ ಸನ್ಯಾಸ ದ್ವೇಷಾದಿಗಳು ಕರ್ತೃತ್ವ ಅಭಿಮಾನ ತ್ಯಾಗಾದಿಗಳನ್ನು ಸುಲಭದಲ್ಲೇ ಮಾಡಬಹುದು ಸನ್ಯಾಸ ಸಿದ್ಧಿಯಾದರೆ ಆ ಸನ್ಯಾಸದಿಂದ ಕರ್ಮಾನುಷ್ಠಾನಕ್ಕೆ ಮೆರುಗು ಬಂದು ಅವರು ಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡಿತಾನೆ ಅದನ್ನೇ ದೇವರು ಮತ್ತು ಹೇಳ್ತಾ ಇದ್ದಾರೆ ಯೋಗವನ್ನು ಸ್ವಲ್ಪ ವಿವರಿಸ್ತಾ ಪರಮಾತ್ಮ ಸನ್ಯಾಸ ಮತ್ತು ಯೋಗದಿಂದ ಯುಕ್ತನಾದವನೇ ಕರ್ಮದ ಲೇಪಕ್ಕೆ ಒಳಗಾಗುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದೆ ಬ್ರಹ್ಮಣಿ ಆಧಾಯ ಕರ್ಮಾಣಿ ಸಂಗಂ ತ ಲಿಪ್ಯತೆ ನಸ ಪಾಪೇನ ಪದ್ಮ ಪತ್ರ ಅಂತ ಹಿಂದೆ ಒಂದು ಮಾತಿದೆ ಇಂದ್ರಿಯಗಳು ಇಂದ್ರಿಯಾರ್ಥದಲ್ಲಿ ಪ್ರವೃತ್ತವಾಗ್ತವೆ ಯಾರಿಂದ ಹೇಳುವುದೇ ಇಲ್ಲ ಸುಮ್ಮನೆ ಯಾರಿಂದ ಅಂತ ಹೇಳ ಮಾರಯ ದೇವರು ಮಾತೇ ಆಡೋದು ಸುಮ್ಮನೆ ಕೂತ್ಕೊಳ್ತಾನೆ ಇಂದ್ರಿಯ ಇಂದ್ರಿಯ ಇಂದ್ರಿಯಗಳು ಇಂದ್ರಿಯ ಅರ್ಥಲಿ ಪ್ರವೃತ್ತವಾಗುತ್ತವೆ ಯಾರಿಂದ ಹೇಳುವುದೇ ಇಲ್ಲ ಸುಮ್ಮನೆ ಕೂತ್ಕೊಡ್ತಾನೆ ದೇವರು ಹೇಳುತ್ತಿದ್ದು ತಪ್ಪು ಮತ್ವಾಚಾರ ಹೇಳ್ತಾರೆ ವಿಷ್ಣುವ ಯಾರಿಂದ ಇಂದ್ರಿಯದಲ್ಲಿ ಇಂದ್ರಿಯಾರ್ಥಲಿ ಇಂದ್ರಿಯಗಳು ಪ್ರವೃತ್ತವಾಗತ್ತೆ ಯಾರಿಂದ ಹೇಳುವುದಿಲ್ಲ ಯಾಕೆ ಹೇಳುವುದಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾರೆ ನೋವು ದೈವನಾಗಿ ದೇವರು ಹೇಳುವುದೇ ಇಲ್ಲ ಮತ್ವಾಚಾರ ಬಂದು ಹೇಳ್ತಾರೆ ವಿಷ್ಣುನ ಅರ್ಥೇಶು ನೀರಿತಾನೆ ಮನ ಆದೀನಿ ಸರ್ವಶಃ ವರ್ತಂತನ್ಯ ನ ಸ್ವತಂತ್ರ ಇದು ಜಾನ್ಮೆ ತತ್ವ ತತ್ವಜ್ಞಾನೆ ಬರೀತದೆ ವಿಷ್ಣುವಿನಿಂದ ಪ್ರೇರಿತ ಆಗಿ ಮಾಡ್ತಾರೆ ಅಂತ ಅದು ಹೇಳಲೇ ಇಲ್ಲಲ್ರಿ ನಮಗೆ ಹೇಗೆ ಗೊತ್ತಾಗಬೇಕು ಹೇಳುವುದೇ ಇಲ್ಲ ಹೇಳ ಗೊತ್ತಾಗತ್ತೆ ನೀವು ಕೈದಾಕ್ಬೇಕಾಯ್ತಲ್ಲ ಇದೀಗ ಇನ್ನು ಏನಂತ ಏನಂತ ವಿಷ್ಣುನಾಸತಿ ಹೇಳುವುದಿಲ್ಲ ಯಾಕೆ ಹೇಳಿದ್ ಅಲ್ರೆ ಇವನೇನೋ ಮಾಡಲ್ಲ ಅಂದ್ರೆ ಮತ್ತೆ ಮಾಡೋವನ್ ಯಾರು ಜೀವ ಮಾಡುದಿಲ್ಲಂತ ಗ್ಯಾರಂಟಿ ಮಾಡುವ ಮತ್ತು ಉಳಿದವನು ಯಾರು ನಿಮ್ಗೆ ಗೊತ್ತಾಗೋದಿಲ್ಲ ಅಷ್ಟು ದಟ್ರ ನೀವು ಕೇಳ್ತಾನೆ ದೇವರು ಹೇಳಬೇಕಾಗಿದೆ ಇಂದ್ರಗಳು ಇಂದ್ರಿಯ ಅರ್ಥಲೇ ಅಂತ ಓನರ್ ಯಾರು ಅವನೇ ಇಂದ್ರಿಯಕ್ಕೆ ಓನರ್ ಯಾರು ಇಪ್ಪತ್ತೈದು ಸತಿ ಹೇಳಿಲ್ವೀ ಇಂದ್ರಿಯಕ್ಕೆ ಓನರ್ ನಿಯಾಮಕ ಯಾರು ಯಾರೀ ಇಂದ್ರಿಯಕ್ಕೆ ನಿಯಾಮಕ ಯಾಕೆ ಯಾಕೆ ಗೊತ್ತಾಯ್ತು ಇಂದ್ರಿಯಕ್ಕೆ ದೇವ್ರ ನಿಯಾಮಕ ಎರಡ್ ಸತಿ ಹೇಳಿದ್ದು ಎರಡ್ ಸತಿ ಹೇಳಿದರು ಎಲ್ಲಿ ಹೇಳಿದ್ರು ಇಂದ್ರಿಯಕ್ಕೆ ದೇವ್ರ ನಿಯಾಮಕ ಅಂತ ಎಲ್ಲಿ ಹೇಳಿದ್ರು ಅಯ್ಯೋ ಮೊದಲನೇ ಅಧ್ಯಾಯದಲ್ಲಿ ಹೇಳಿಲ್ಲ ಋಷಿಕೇಶ ಋಷಿಕೇಶ ಋಷಿಕೇಶ ಋಷಿಕೇಶ ಎಂಟ್ ಸರ್ತಿ ಬಂದಿದ್ರೆ ಇಪ್ಪತ್ತೈದು ಸರ್ತಿ ಬಂದಿದೆ ಋಷಿಕೇಶ ಅಂತ ಅರ್ಥ ಆಗೋದಿಲ್ಲ ಅಂತ ಕೇಳ್ತಾರೆ ಮತ್ತೆಲ್ಲ ಹೇಳ್ಬೇಕಾ ನೀನಂತೂ ಮಾಡಲ್ಲ ಅಂದ್ರೆ ಮತ್ತಾರಿಂದ ಋಷಿಕೇಶೇನ ಇಂದ್ರಿಯಕ್ಕೆ ನಿಯಾಮಕ ಪರಮಾತ್ಮ ಇಂದ್ರಿಯಕ್ಕೆ ನಿಯಾಮಕ ಪರಮಾತ್ಮ ಅಂತ ಹೇಳ್ಬೇಕಾ ಗಾಡಿ ಮೇಲೆ ಕುತ್ಕೊಂಡು ಗಾಡಿ ಓಡಿಸ್ತಾನೋ ಇಲ್ಲೋ ಗಾಡಿ ಓಡಿಸ್ತಾನಲ್ಲೂ ಅವನು ಗಾಡಿ ಓಡಿಸ್ ಯಾಕು ಗೊತ್ತುಂಟ ಗಾಡಿಯಲ್ಲಿ ಕಟ್ಟಿದಂತಹ ಕುದುರೆಯನ್ನು ಓಡಿಸ್ತಾ ಇದ್ದಾನೆ ಸಾರತಿ ಆಗ್ತದೆ ಒಪ್ಕೊಂಡ್ಬಿಟ್ಟ ಬೇಗ ಗಾಡಿಯಲ್ಲಿ ಕೂತು ಕುದುರೆಗಳನ್ನೆಲ್ಲ ಓಡಿಸ್ತಾ ಇದ್ದಾನಂದ್ರೆ ಹೊರಗಿನ ಅರ್ಥ ಏನ್ರಿ ಅದಕ್ಕೆ ಗಾಡಿ ಅಂದ್ರೆ ಯಾವ್ದ್ರಿ ಗಾಡಿ ಅಂದ್ರೆ ಯಾವುದು ಬೇಗ ಹೇಳ್ರೆ ದೇಹ ಬಹಳ ಇಪ್ಪತ್ತು ಇಪ್ಪತ್ತಲು ದೇಹ ತಂತ್ರ ದೇಹ ಕುದುರೆಗಳು ಯಾವುದು ಅದನ್ನು ನಡೆಸುವನು ಈಗ ಇಲ್ಲಿ ಯಾರೋ ಹಾ ತಾನು ಈತೆ ಅರ್ಜುನ ರಥ ಎಂಬಂತಹ ರಥಕ್ಕೆ ಕಟ್ಟಿದ ಕುದುರೆಯನ್ನು ಓಡಿಸುವ ಮೂಲಕ ದೇಹ ರಥಕ್ಕೆ ಕಟ್ಟಿದಂತಹ ಕುದುರೆಗಳನ್ನು ಕೂಡ ಓಡಿಸುವನು ನಾನು ಎಂಬುದನ್ನು ಭಗವಂತ ತೋರಿಸ್ತಾನೆ ಹಾಗಾಗಿ ಅಲ್ಲಿ ಋಷಿಕೇಶದ ಶಬ್ದವು ಬಹಳಷ್ಟು ಬಂದಿದೆ ಋಷೇಕ ಅಂದ್ರೆ ಇಂದ್ರೆ ಇಂದ್ರಿಯಕ್ಕೆ ಒಡೆಯ ದೇವರು ಇಂದ್ರಿಯಕ್ಕೆ ಒಡೆಯ ಅವನಿಂದಾಗೇ ಇಂದ್ರಿಯಗಳ ವ್ಯಾಪಾರ ಆಗತ್ತೆ ಅಂತ ಮತ್ತೆ ನೀವು ಇಲ್ಲಿ ಬಂದು ಪ್ರತ್ಯೇಕವಾಗಿ ಒಂದು ಗೀತೆ ಅಗತ್ಯವೇ ಇಲ್ಲ ಭಾಗವತ ಓದ್ಕೊಂಡು ಬಂದವರು ಇಲ್ಲಿ ಭಗವದ್ಗೀತೆ ಓದಲಿಕ್ಕೆ ಬರಬೇಕು ಗೊತ್ತಾಯ್ತಾ ಭಾಗವತದಲ್ಲಿ ಏನು ಹೇಳಿದ್ದಾರೆ ನಿಮಗೆ ಸ್ಪಷ್ಟ ಆಯ್ತಾ ಇಲ್ಲೋ ಭಾಗವತ ಎಲ್ಲ ಇಂದ್ರಿಯಗಳನ್ನು ಪ್ರೇರಣೆ ಮಾಡುವವರು ಯಾರಂತ ಫೇಮಸ್ ಆಗಿದೆ ಯಾರ ಚರಿತ್ರೆಯಿಂದ ಎಲ್ಲಾ ಇಂದ್ರಿಯರನ್ನು ಪ್ರೇರಣೆ ಮಾಡುವನು ಭಗವಂತ ಸಿದ್ಧಾಗಿದೆ ಹೇಳಬೇಕು ಯೋ ತ ಪ್ರವಿಷ್ಟಸಕ್ತಾಂ ಸಂಜೀವ ಯಂತೆ ಕಿಲೇ ಶಕ್ತಿ ಧರಸ್ವಧಾಮನ ಅನ್ಯಾಮ ಶ್ರವಣ ಸ್ವಗಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ಕುಪ್ಯ ಹಾಗಿಂದ್ರೆ ಸ್ತಬ್ಧ ಆದಾಗ ಏನು ಕೆಲಸ ಮಾಡುತ್ತಿದ್ದಾಗ ಒಂದು ಸರ್ತಿ ವಾಗಭಿಮಾನಿಯಾದಂಥ ಲಕ್ಷ್ಮೀ ಸಂವಿಧಾನವುಳ್ಳ ಶಂಖದಂಡ ಕಪೋಲವನ್ನು ಸ್ಪರ್ಶ ಮಾಡಿದ ತಕ್ಷಣವೇನೆ ಇಂದ್ರಿಯ ಜಾಗೃತ ಆಯಿತು ಸ್ತೋತ್ರ ಮಾಲಕ್ಷ ಮಾಡಿದ ಹಾಗಾಗಿ ಸುಪ್ತವಾದ ಇಂದ್ರಿಯಕ್ಕೆ ಅದು ಸ್ತುತಿರೂವಾದಂತಹ ಕೆಲಸವನ್ನು ಧ್ರುವನ ಇಂದ್ರಿಯ ಮಾಡಿದ್ದು ಆಗಿಂದ ಯಾರಿಂದ ಯಾರಿಂದ ಯಾರಿಂದ ಯಾರಿಂದ ಯಾರಿಂದ ಧ್ರುವವರದ ವಾಸುದೇವನಿಂದ ಅವನೇ ಮಾಡಿದ್ದು ಮತ್ತು ಇಂದ್ರಿಯಗಳು ಯಾರಿಂದ ಪ್ರವೃತ್ತ ಆಗತ್ತೆ ಅಂತ ಮತ್ತೆ ಕೇಳಬೇಕಾ ಹೇಳ ಸಿದ್ಧ ಆಗಿದೆ ಋಷಿಕೇಶನಿಂದ ಕೃಷಿಕವು ಪ್ರವೃತ್ತವಾಗ್ತದೆ ಯಾವುದು ತುಂಬ ಪ್ರಸಿದ್ಧವಾಗಿರುತ್ತೋ ಅದನ್ನು ಹೇಳುವುದಿಲ್ಲ ಅನ್ನೊಂದು ಸತ್ತಿ ಅವಚನೆಯನೆಯುವ ಪುರಭಾಗ್ಯ ಅಂತ ಬಾಯಿ ಮುಚ್ಚಿದಷ್ಟು ಒಳ್ಳೇದು ಫೇಮಸ್ ಆದಾಗ ಹೇಳುವುದೇ ಇಲ್ಲ ದೊಡ್ಡ ಫೇಮಸ್ಸಿನ ವಿಷಯ ಆದರೆ ನಾವ ಯಾರು ಅಲ್ಲ ಕೇನೇಷಿತಂ ಪದತಿ ಮನಃ ಮನಸ್ಸು ಯಾರಿಂದ ಪ್ರೇರಿತವಾಗಿ ಕೆಲಸ ಮಾಡುತ್ತೆ ಅಂತ ನಮ್ಮಿಂದಂತೂ ಪ್ರೇರಿತವಾಗಿ ಅಲ್ಲ ಮತ್ತಾರು ಗೌ ದೇವೋ ವಿನಕ್ತಿ ಪ್ರಾಣ ಪ್ರೀತಿಯುಕ್ತ ಪ್ರಾಣದೇವರು ಕೂಡ ಯಾರಿಂದ ಪ್ರೇರಿತವಾಗಿ ಕೆಲಸ ಮಾಡ್ತಾರೆ ಅಂತ ಉಪನಿಷತ್ತು ಹೇಳಿದಾಗ ಪರಮಾತ್ಮನಿಂದ ಪ್ರೇರಿತವಾಗಿ ಗವು ದೇವೋ ಉನಕ್ತಿ ಯಾರು ಪ್ರಾಣದೇವರನ್ನ ರುದ್ರದೇವರನ್ನ ನಿಯಮನ ಮಾಡೋರು ಯಾರು ಎಲ್ಲರೂ ನಿಯಮ ಮಾಡೋ ಪರಮಾತ್ಮ ಅದೇ ಮುಂದೆ ಬರುತ್ತೆ ಬ್ರಹ್ಮಣಿ ಆದಾಯ ಕರ್ಮ ನೋಡಿ ಕರ್ಮಾನುಷ್ಠಾನ ಮಾಡಬೇಕು ಅಂತ ಅರ್ಥ ಆಯ್ತಿದ ಬ್ರಹ್ಮನಲ್ಲಿ ಪರಮಾತ್ಮನಲ್ಲಿ ಎಲ್ಲ ಕರ್ಮಗಳನ್ನು ಮಾಡಿ ಅದನ್ನು ಏನು ಮಾಡಬೇಕು ದೇವರೇ ನನ್ನ ಒಳ್ಳೆದಕ್ಕೋಸ್ಕರ ತನ್ನ ಪೂಜಾರೂಪವಾದ ಕರ್ಮವನ್ನು ನನ್ನಿಂದ ಮಾಡಿಸ್ತಾನೆ ಅಂತ ಅನುಸಂಧಾನ ಮಾಡಿ ಏನು ಮಾಡಬೇಕು ಯಹ ಕರ್ಮಾಣಿ ಕರೋತಿ ಅಲ್ಲಿ ಫಲಸ್ನೇಹವನ್ನ ಕರ್ತೃತ್ವ ಅಭಿಮಾನವನ್ನ ಕಾಮ ಸಂಕಲ್ಪಾದಿಗಳ ತ್ಯಾಗ ಅದು ಮಾಡಬೇಕು ಅದನ್ನು ಯಾರು ಮಾಡ್ತಾರ ಸಂಗತ್ಯತ್ವ ಪರಮಾತ್ಮನೇ ಮಾಡ್ತಾನೆ ಅಂತ ಅನುಸಂಧಾನ ಮಾಡ್ತಾ ಕರ್ಮಗಳನ್ನು ಮಾಡ್ತಾ ಸಂಗತ್ಯಾಗ ಮಾಡ ಫಲಾಸಕ್ತಿ ಕಾಮನಾತ್ಯಾಗ ಮತ್ತು ಕರ್ತೃತ್ವ ಅಭಿಮಾನ ತ್ಯಾಗ ಎಲ್ಲ ಮಾಡಿ ಯಾರು ಮಾಡ್ತಾನೋ ಅಲ್ಲಿ ನೋಡಿ ಕರ್ಮ ಮಾಡಬೇಕು ಕರ್ಮ ಕರೋತಿ ಕನ್ಮಾನತಾನ ಸಂಗತ್ಯ ಅಂತ ಹೇಳಿದಾಗಿ ಫಲಾಸಕ್ತಿಯಾದಿಗಳ ಸನ್ಯಾಸ ಎರಡೂ ಒಟ್ಟಿಗೆ ಇರಬೇಕು ಮಾಡಿಸುವಾಗ ಕರ್ತೃತ್ವ ಅಭಿಮಾನವೂ ಇರಬಾರ್ದು ಕಾರಯಿತೃತ್ವ ಅಭಿಮಾನವೂ ಇರಬಾರ್ದು ನಾನು ಮಾಡಿದೆ ಮಾಡಿಸ್ತೇನೆ ಅಂತ ಎರಡೂ ತಪ್ಪಾಗ ಮಾಡಬೇಕು ಎರಡೂ ಮಾಡುವನು ಪರಮಾತ್ಮ ಅಂತ ಇರಬೇಕು ಅವನು ಭಗವಂತನ ಅಧೀನ ಕರ್ತೃತ್ವ ಶಕ್ತಿ ಉಳ್ಳವನು ನಾನು ಅಂತ ತಿಳ್ಕೊಂಡು ಯಾರು ಮಾಡ್ತಾನೋ ಅವನಿಗೆ ನೀರಿನಿಂದ ಪದ್ಮದ ಎಲೆ ಹೇಗೆ ಲೇಪವಾಗುವುದಿಲ್ಲ ನೀರಿನ ಲೇಪ ಇಲ್ಲ ಪದ್ಮಪತ್ರಕ್ಕೆ ಹಾಗೆ ಇವನಿಗೆ ಕರ್ಮದ ಲೇಪ ಆಗುವುದಿಲ್ಲ ಆದ್ದರಿಂದಾಗಿ ಲೇಪ ಆಗದೇ ಕರ್ಮಾನುಷ್ಠಾನ ಮಾಡಬೇಕಾದ್ರೆ ಏನು ಮಾಡಬೇಕು ದೇವರನ್ನು ನಾವು ಕರ್ತೃತ್ವಾಭಿಮಾನವನ್ನು ತ್ಯಾಗ ಮಾಡಬೇಕು ಪ್ರಾರ್ಥನೆಯನ್ನು ತ್ಯಾಗ ಮಾಡಬೇಕು ಕರ್ಮಾನುಷ್ಠಾನ ಮಾಡಬೇಕು ಬಾಳಿ ನೋಡಿ ಅದು ದೇವರೇ ನನ್ನಿಂದ ಮಾಡಿಸ್ತಾರೆ ಎಷ್ಟು ಚೆನ್ನಾಗಿ ಹೇಳಬೇಕಂದ್ರೆ ಒಂದು ಮಧ್ವಾಚಾರ ಒಂದು ದೃಷ್ಟಾಂತ ಕೊಡ್ತಾರೆ ದೇವರೇ ಬ್ರಹ್ಮನೇ ಆದಾಯ ದೇವರೇ ತನ್ನ ಪೂಜಾರೂಪದಲ್ಲಿ ಕರ್ಮವನ್ನು ನನ್ನಿಂದ ಮಾಡಿಸ್ತಾ ಇದ್ದಾನೆ ಅದು ಹೇಗೆ ಅನುಸಂಧಾನ ಎಕಂದರೆ ದೇವರು ಮಗು ಇರುತ್ತೆ ಮಗು ಚಿಕ್ಕ ಮಗು ಆ ಮಗುವಿಗೇನೂ ಗೊತ್ತಿಲ್ಲ ತಂದೆಯಾದವನು ಆ ಮಗುವಿಗೆ ಶ್ರೇಯಸ್ ಆಗಬೇಕು ತಾನು ಆಶೀರ್ವಾದ ಮಾಡಿ ಅದಕ್ಕೆ ಶ್ರೇಯಸ್ಸಾಗಬೇಕು ಆ ಮಗುವಿಗೆ ತಂದೆಯ ಆಶೀರ್ವಾದ ಮಾಡಿ ನನಗೆ ಶ್ರೇಯಸ್ಸನ್ನು ಪಡಿಬೇಕಾದ್ರೆ ತಾನು ಏನು ಮಾಡಬೇಕು ತಂದೆಗೆ ನಮಸ್ಕಾರ ಮಾಡಬೇಕು ತಂದೆಗೆ ನಮಸ್ಕಾರ ಮಾಡಿದರೆ ತಂದೆ ಆಶೀರ್ವಾದ ಮಾಡಿ ಒಳ್ಳೆ ಮಾಡಬೇಕು ಆದರೆ ಮಗುವಿಗೆ ತಂದೆಗೆ ನಮಸ್ಕಾರ ಮಾಡುವಷ್ಟು ಸ್ವಾತಂತ್ರ್ಯ ಆ ಮಗುವಿಗೆ ಗೊತ್ತಿಲ್ಲಕ್ಕೆ ಚಿಕ್ಕ ಮಗುವಿಗೆ ತಂದೆ ಏನು ಮಾಡ್ತಾನೆ ಆ ಮಗುವಿನ ಮೇಲೆ ಅನುಕಂಪದಿಂದ ಅದರ ತಲೆಯನ್ನು ಹಿಡ್ಕೊಂಡು ತನ್ನ ಪಾದಕ್ಕೆ ಹೀಗೆ ಬಾಧಿಸ ಮಾಡ್ತಾನೆ ಅಲ್ಲ ಸವಂದನಂ ತನ್ನ ಒಂದ ತನಗೆ ವಂದನವನ್ನು ಆ ಮಗುವಿನ ಕೈಯಿಂದ ಆ ಅಚ್ಚಲಿನಿಂದ ಮಾಡಿಸ್ತಾನೆ ಮಾಡಿಸಿ ಏನು ಮಾಡ್ತಾನೆ ಆಶೀರ್ವಾದ ಮಾಡ್ತಾನೆ ತಾನೇ ಮಾಡಿಸಿದ್ರು ಮಗು ಗೊತ್ತಿಲ್ಲ ಆಶೀರ್ವಾದ ಮಾಡ್ತಾನೆ ಮಗು ಒಳ್ಳೆಯಾಗುತ್ತೆ ಹಾಗೆ ಭಗವಂತ ತಂದೆಯಂತೆ ಇದ್ದು ಪಚ್ಚಲದಿಂದ ಶಿಶುವಿನಂತೆ ಮೂರ್ಖರಾದ ನಮಗೆ ಏನು ಅರಿವಿರುವುದಿಲ್ಲ ಹೇಗೆ ಪೂಜೆ ಮಾಡಬೇಕೆಂಬುದು ಸ್ವಾತಂತ್ರ್ಯವೇ ನಮಗಿರುವುದಿಲ್ಲ ಆಗ ದೇವರೇ ನಮ್ಮ ಒಳಗಿತ್ತು ತಂದೆ ಹೇಗೆ ಮಗುವಿನ ಕೈಯಿಂದ ಏನೋ ತನ್ನ ನಮಸ್ಕಾರವನ್ನು ಮಾಡಿಸಿದಂತೆ ತನ್ನ ಪೂಜೆಯನ್ನು ಮಾಡಿಸಿಕೊಂಡು ನಮಗೆ ಅನುಗ್ರಹ ಮಾಡ್ತಾನೆ ಏವಿಂಧನಂ ಯಥಾಪಿತ್ರ ಕಾರಿತು ಶಿಶುಕರ್ತೃಕಂ ಏಂ ಪೂಜಾ ವಿಷ್ಣು ದೀನ ಅದು ವಿಷ್ಣು ಅಧೀನವಾಗಿದ್ದು ಭವೇ ಜೀವಕೃತಿ ಇತ್ಯ ಅದು ಜೀವಕೃತ ಆಗಿದ್ರೂ ಕೂಡ ಮಗುವಂದನ ಮಾಡಿದ್ರೂ ಕೂಡ ಅದು ತಂದೆಯ ಅಧೀನ ಇರುವಂತೆ ನಾವು ಮಾಡಿದರೂ ಕೂಡ ನಮ್ಮ ಪೂಜೆ ಭಗವದ್ ಅಧೀನ ಹಾಗಾಗಿ ಅನುಕಂಪದಿಂದ ನಮ್ಮ ತಂದೆ ಮಗುವಿಗೆ ಆಶೀರ್ವಾದ ಮಾಡಲಿಕ್ಕೋಸ್ಕರ ಆ ತಾನೇ ಮಾಡಿಸಿ ತಾನು ಆಶೀರ್ವಾದ ಮಾಡುವಂತೆ ನಮ್ಮಿಂದ ಕರ್ಮವನ್ನು ತಾನೇ ಮಾಡಿಸಿ ನಮಗೆ ಅನುಗ್ರಹ ಮಾಡ್ತಾನೆ ಪರಮಾತ್ಮ ಇದು ಮಗುವೆ ಭಗವಂತನ ಒಂದು ಪಿತೃವಿನ ಒಂದು ಒಳ್ಳೆಯ ವಾತ್ಸಲ್ಯ ಗುಣ ಭಗವಂತನ ನಾವು ಕಾಣಬಹುದಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಷ್ಟು ಹೇಳಿ ತುಂಬ ಉಂಟು ಇದನ್ನು ನಾವು ಕಥೆಯನ್ನು ಹೇಳಬೇಕು ಅಲ್ವಾ ಈಗ ಇಲ್ಲೇ ಯಾಕಂದರೆ ಇದು ಹಾಗಾಗಿ ನಾವು ಒಂದು ಎಚ್ಚರವನ್ನು ಪರಮಾತ್ಮ ಕೊಡ್ತಾರೆ ಕಾ ದೇಹದಿಂದ ಮನಸ್ಸಿನಿಂದ ಬುದ್ಧಿಯಿಂದ ರಾಗದ್ವೇಷರಹಿತವಾದ ಇಂದ್ರಿಯದಿಂದ ಯೋಗಿಗಳು ಕರ್ಮ ಮಾಡ್ತಾರೆ ರಾಗದ್ವೇಷರಹಿತವಾದ ಯೋಗಿಯ ಕರ್ ಸಂಗತ್ಯತ್ವಾತ್ಮ ಶುದ್ಧ ಇದೆ ಎಲ್ಲ ಫಲಸ್ನೇಹಾದಿಗಳನ್ನು ತೊರೆದು ಅಲ್ಲಿ ಕಾಮ ಅಹಂಕಾರ ಎಲ್ಲ ತೊರೆದು ಅಭಿ ಸ್ವಾತಂತ್ರ್ಯ ಅಭಿಮಾನ ರಹಿತವಾದ ಇಂದ್ರಿಯದಿಂದ ಎಲ್ಲರೂ ಯೋಗಿಗಳು ಕೂಡ ಕರ್ಮ ಮಾಡ್ತಾರೆ ಯಾಕೆ ಮನಸ್ಸುದ್ಧಿ ಆಗಲಿ ಅಂದ್ರೆ ಮನಸ್ಸಿನಲ್ಲಿ ಜ್ಞಾನೋತ್ಪತ್ತಿ ಆಗ್ಬೋದು ಪಾಪಲೇಪ ಆಗಬಾರದು ಅಂತ ಮಾಡ್ತಾರೆ ಹಾಗಾದರೆ ಇಲ್ಲಿ ಸನ್ಯಾಸವೂ ಬಂತು ಉತ್ತರಾರ್ಧದಲ್ಲಿ ಯೋಗಿನ ಕರ್ಮಗುರು ಅಂತಂದ ಯೋಗವೂ ಬಂತು ಅದರ ಫಲ ಏನು ಅಂದರೆ ಎಲ್ಲರೂ ಮಾಡಿದಾಗ ಆತ್ಮಶುದ್ಧಿ ಆಗುವುದು ಅದೇ ಫಲ ನನಗೆ ಅನಿಸ್ತಾ ಇದೆ ಮನುಷ್ಯನಿಗೆ ಬಹಳ ಚೆನ್ನಾಗಿ ಹೇಳ್ತಕ್ಕಂಥ ಮಾತುಗಳು ಆತ್ಮಶುದ್ಧಿ ಅಂದರೆ ಇನ್ನೊಂದು ಅರ್ಥ ಅಂತಃಕರಣದ ಶುದ್ಧಿ ನಮ್ಮ ಬುದ್ಧಿಶುದ್ಧಿ ಬುದ್ಧಿ ಶುದ್ಧಿ ಅಂದರೆ ವಸ್ತುನಷ್ಟು ಕೆಲವರಲ್ಲಿ ಕರ್ಮಾನುಷ್ಠಾನವೇ ಇರುವುದಿಲ್ಲ ಓದ್ಕೊಂಡಿರ್ತಾರೆ ಅನುಷ್ಠಾನ ಇರಲ್ಲ ಅನುಷ್ಠಾನ ಇದ್ದರೂ ನ್ಯಾಸ ಇರುವುದು ಸನ್ಯಾಸ ಇರುವುದು ಸನ್ಯಾಸವಿಲ್ಲದ ಕರ್ಮಾನುಷ್ಠಾನ ಅದು ಬುದ್ಧಿಗೆ ಶುದ್ಧಿಯನ್ನುಂಟು ಮಾಡೋದು ಬುದ್ಧಿ ಶುದ್ಧಿ ಆಗಬೇಕಾದರೆ ಸನ್ಯಾಸದ ಜೊತೆಗೆ ಕರ್ಮ ಅನುಷ್ಠಾನ ಸೇರಿಕೊಳ್ಬೇಕು ಎಂಬುದು ಇದರಿಂದ ನಾವು ಕಲಿಬೇಕು ಸ್ಪಷ್ಟವಾದದಾಗಿದೆ ಇಷ್ಟು ಹೇಳಿ ಸನ್ಯಾಸ ಯೋಗ ಅಂತೂ ಒಂದಕ್ಕೊಂದು ಪೂರಕವಾಗಿ ಮೆರುಗು ಕೊಡ್ತಕ್ಕಂತಹದ್ದು ಕೇವಲ ಸನ್ಯಾಸ ಇದ್ರೂ ಉಪಯೋಗ ಇಲ್ಲ ಕೇವಲ ಕರ್ಮ ಇದ್ರೂ ಉಪಯೋಗ ಇಲ್ಲ ಸನ್ಯಾಸ ಸನ್ಯಾಸದ ಜೊತೆಗೆ ಕರ್ಮಯೋಗ ಇದ್ದಾಗ ಮಾತ್ರ ಅದು ಅದು ಪೂರಕವಾಗುತ್ತೆ ಹಾಗೆ ಎರಡನ್ನೂ ನಾವು ಸಮಾನವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕು ಎಂಬುದನ್ನು ಭಗವಂತ ಹೇಳಿದ ಅವುಗಳೇ ಮೋಕ್ಷದ ಸಾಧನ ಅದು ಎರಡನ್ನ ತ್ಯಾಗ ಮಾಡಿದರೆ ನಮಗೆ ಮೋಕ್ಷ ಸಿಗುವುದಿಲ್ಲ ಅದಕ್ಕೆ ಯುಕ್ತ ಕರ್ಮ ಫಲಂತ್ಯ ಶಾಂತಿ ಮಾತ್ಮನಹುತಿ ನೈಷ್ಠಿಕಂ ಕರ್ಮಫಲವನ್ನು ತ್ಯಾಗ ಮಾಡಿದ ಸನ್ಯಾಸವನ್ನು ಕರ್ಮಾನುಷ್ಠಾನ ಮಾಡಿದರೆ ನೈಷ್ಠಿಕಿಂ ಶಾಂತಿ ಅಂದರೆ ಅವನ ಸ್ವಾಭಾವಿಕವಾದ ಸ್ವರೂಪಾನಂದ ಆವಿರ್ಭಾವ ರೂಪವಾದ ಮೋಕ್ಷವನ್ನು ಪಡಿತಾನೆ ಆದರೆ ಅಯುಕ್ತ ಕರ್ಮಾನುಷ್ಠಾನ ಮಾಡಿಲ್ಲ ಅಂತಾದ್ರೆ ಕಾಮಕಾರೇಣ ಫಲಕಾಮನೆಯಿಂದ ಕರ್ಮಾನುಷ್ಠಾನ ಮಾಡ್ತಾನೆ ಅಂದರೆ ಫಲದಲ್ಲಿ ಆಸಕ್ತನಾಗಿದ್ದರಿಂದಾಗಿ ನಿಬದ್ಧತೆ ಅವನು ಏನಾಗ್ತಾನಂದರೆ ಸಂಸಾರವನ್ನು ಅನುಭವಿಸ್ತಾನೆ ಅವನಿಗೆ ಸಂಸಾರದ ವೇದನೆ ತಪ್ಪುವುದಿಲ್ಲ ಅಂತ ಹೇಳ್ತಾ ಇಷ್ಟು ಹೀಗೆ ಪರಮಾತ್ಮ ಅಂತೂ ಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಬೇಕು ಎಂಬುದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ ಅಂತೂ ಈ ಐದನೇ ಅಧ್ಯಾಯದಲ್ಲಿ ಸನ್ಯಾಸ ಎಂಬುದು ಕರ್ಮ ಸನ್ಯಾಸ ಯುಕ್ತವಾದ ಕರ್ಮ ಅನುಷ್ಠಾನ ಮಾಡಬೇಕು ಆಗ ಅದರಿಂದಾಗಿ ನಮ್ಮ ಆ ಒಂದು ಕರ್ಮಾನುಷ್ಠಾನಂದ ಬುದ್ಧಿ ಶುದ್ಧಿ ಆಗತ್ತೆ ಬುದ್ಧಿ ಶುದ್ಧ ಆದರೆ ಅವರು ಇನ್ನೊಬ್ಬರನ್ನೂ ಶುದ್ಧ ಮಾಡ್ತಾರೆ ಅದಕ್ಕೆ ಒಂದು ಇಷ್ಟ ಹೇಳಿ ನಾನು ಹನ್ನೆರಡು ಅದಕ್ಕೆ ಉಳಿಸ್ತಾ ಇದ್ದೇನೆ ಫಲದಲ್ಲಿ ಆಸಕ್ತನಾಗಿದ್ದರೆ ಅವನಿಗೆ ಬಂಧನ ಅಂದರೆ ಎರಡರ್ಥ ಫಲದಲ್ಲಿ ಆಸಕ್ತನಾದರೆ ಮತ್ತೆ ಸಂಸಾರದ ಬಂಧನಕ್ಕೆ ಒಳಗಾಗ್ತಾನೆ ಫಲದಲ್ಲಿ ಹಾಚಿ ಕರ್ಮ ಮಾಡಿ ಭಗವಂತನ ದ್ವೇಷ ಮಾಡುವನಾಗಿದ್ರೆ ಸ್ವರ್ಗದಿಂದ ಕೆಳಗೆ ಬಿದ್ದ ನಂತರ ಅವನು ಹೋಗುವುದು ಇಲ್ಲಿಗಲ್ಲ ನಿತರಾಂಬದ್ಧತೆ ಈ ಲೋಕದಲ್ಲಿ ಬಂಧನ ಮಾತ್ರ ಅಲ್ಲ ನಿತರಾಂ ಬಂಧನ ನೀಬಂಧ ನೀಟಸ್ಥಾನದಲ್ಲಿ ಬಂಧ ನೀಟಸ್ಥಾನದಲ್ಲಿ ಬಂಧಂದ್ರೆ ಏನು ಅಂಧ ತಮಸ್ಸು ಆಚಾರಿಗೆ ದಕ್ಷಿಣೆ ಕೊಟ್ಟು ಕೈ ಬಿಸಿ ಮಾಡಿ ಆಚಾರ್ಯ ಕೈ ವಿಶಿ ಮಾಡಿ ಆಚಾರ್ಯ ಆಚರೋದ್ರಿಂದ ಭಗವದ್ ದೇಶಿಯಾದವನು ಕರ್ಮಾನುಷ್ಠಾನ ಮಾಡಿದ್ರೆ ಹೋಗ್ತಾನೆ ಮನೆಗೇನಾಗ್ತಾನೆ ಕೆಳಗೆ ಬೀಳ್ತಾನೆ ಬಿದ್ದಂತ ಅಂಧಂತ ಮತ್ತಿಗೆ ಬೀಳುದು ಯಾಕೆ ಭಗವಂತನ ದ್ವೇಷಿ ಭಗವಂತನ ಬಗ್ಗೆ ವಿಪರೀತ ಜ್ಞಾನ ಅವನಿಗಿದೆ ಭಗವಂತ ಇತರ ದೇವತೆಗಳೇ ಸಮಾನ ಆದವನು ಭಗವಂತ ಇತರ ದೇವತೆಗಳಿಂದ ನೀಚ ಅಂತ ಹೀಗೆಲ್ಲ ತಿಳ್ಕೊಂಡ್ರೆ ಕರ್ಮಾನುಷ್ಠಾನ ಮಾಡಿಯೋ ಸ್ವರ್ಗಕ್ಕೆ ಹೋಗೋದು ನಿತರಾಂಬದ್ಯತೆ ನಿತರಾಂ ಬಂಧನ ಅಂದ್ರೆ ಇಲ್ಲಿ ಸಂಸಾರ ಬಂಧನ ಅಂತ ಇಷ್ಟೇ ಅರ್ಥ ಅಲ್ಲ ನೀತ ಸ್ಥಾನದಲ್ಲಿ ಬಂಧನ ದೈವಿ ಸಂಪತ್ತಿ ಮೋಕ್ಷಾಯ ನಿಬಂಧ ಯಾತುರಿ ಮತ ಅಂತ ಹೇಳುವಾಗ ಮಧ್ವಾಚಾರವನ್ನು ಅರ್ಥ ಮಾಡಿದ್ದಾರೆ ನಿತರ ಬಂಧ ನೀತ ಸ್ಥಾನದಲ್ಲಿ ಬಂಧನ ನೀತ ಸ್ಥಾನದಲ್ಲಿ ಬಂಧನ ಅಂದ್ರೆ ಅಂಧ ತಮಸ್ಸು ಅದಾಗಿ ಬಿಡುತ್ತೆ ಕೆಲವರಿಗೆ ಭಗವದ್ ಭಗವಂತನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಭಗವಂತರ ಬಗ್ಗೆ ಸರಿ ತಿಳ್ಕೊಂಡ್ರು ಕೂಡ ಕಾಮ್ಯ ಫಲದಾಸೆಯಿಂದ ಮಾಡಿದ್ರೆ ಚಳಗೆ ಬೀಳುವುದೇ ಮತ್ತೆ ಅವರಿಗೆ ಸಂಸಾರ ಬಂದ ಮತ್ತೆ ಜನ್ಮವನ್ನು ಚಕ್ರ ಸಿಡಬೇಕು ತಪ್ಪು ತಿಳಕವನ್ನು ಮಾಡಿದರೆ ತಾತ್ಕಾಲಿಕವಾಗಿ ಆಚಾರಿ ಕೈ ಬಿಸಿ ಮಾಡಿದ್ರಿಂದಾಗಿ ಅವರ ವರ್ಚಸ್ಸಿನಿಂದ ದಕ್ಷಿಣ ತರ್ಪಿತ ಅನ ಅಂತೂ ಆಚಾರ್ಯಂಥದ್ದು ಇದು ವರ್ಗಕ್ಕೆ ಹೋದರೂ ಕೂಡ ಮತ್ತೆ ಬಿದ್ದ ಮತ್ತು ಮೇಲೆ ಕೇಳಲಿಕ್ಕೆ ಇಲ್ಲ ಅಂತ ನೀಚ ಪ್ರಪಾತದಲ್ಲಿ ಬಿದ್ದು ಎಚ್ಚರಿಕೆ ಇಲ್ಲ ಅಂತ ಮಾಡಲಿಕ್ಕೆ ಹೋಗಬೇಡಿ ಅಂತ ಕೃಷ್ಣ ಹೇಳಿದ ಇದು ಶೋಕದಲ್ಲಿ ಮುಗಿಸ್ತಾ ಇದ್ದೇನೆ ಪಂಚಮ ಅಧ್ಯಾಯ ಎಲ್ಲ ನೆನ್ಪಿಟ್ಕೊಂಡು ಇನ್ನು ಯಾವಾಗ ಗೊತ್ತಿಲ್ಲ ಸಮಯ ಹೇಳ್ತೇನೆ ಅಂತ ಅವರು ಕೇಳ್ತಾ ಇದ್ದಾರೆ ತುಂಬ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ನಾನು ಮಾತ್ರ ಹೇಳ್ತೇನೆ ಇನ್ನು ಸಮಯ ಹೇಳಬೇಕಾಗತ್ತೆ ನಾನು ಭಗವ ಮುಂದಿನ ಗೀತಾ ಜಯಂತಿ ಸಂದರ್ಭದಲ್ಲಿ ಹೇಳ್ತೇನೆಂದರೆ ಇಲ್ಲ ಬೇಗನೆ ಹೇಳಬೇಕು ಅಂತ ಅವರ ಅಭಿಪ್ರಾಯ ಇದೆ ಆದ್ದರಿಂದಾಗಿ ನಾನು ಸಮಯ ಹೇಳ್ತೇನೆ ಸಮಯ ಆದಷ್ಟು ಅಂತ ಈ ಗೀತಾ ಮಹಾತ್ಮೆ ಐದನೇ ಅಧ್ಯಾಯದಲ್ಲಿ ಏನು ವಿಷಯ ಭರತ ಭದ್ರಾ ಎಂಬ ಒಂದು ದೇಶ ಅಲ್ಲಿ ಪುರುಕುತ್ಸ ಎಂಬಂತಹ ಒಂದು ನಗರ ಅಲ್ಲಿ ಒಬ್ಬ ಬ್ರಾಹ್ಮಣ ಪಿಂಗರ ಎಂಬ ಬ್ರಾಹ್ಮಣ ಅವನ ಮನತನ ಒಳ್ಳೆಯ ವಿದ್ಯಾಮನತನ ಆದರೆ ಏನು ಮಾಡೋದು ಅವನು ಆ ವಿದ್ಯಾಮನತನಕ್ಕೆ ತಕ್ಕಂತೆ ವಿದ್ಯಾಭ್ಯಾಸ ವೇದಾಂತಶಾಸ್ತ್ರ ವೇದ ಗೀಡ ಏನು ಓದಿಲ್ಲ ಅವನು ಸಂಗೀತದಲ್ಲಿ ನೃತ್ಯದಲ್ಲಿ ಇತರ ಕಲೆಗಳಲ್ಲಿ ವಾದ್ಯದಲ್ಲಿ ಬಹಳ ಪಡೆದಿದ್ದ ಅದರ ಹವ್ಯಾಸ ಅದನ್ನು ಒಳ್ಳೆ ವಿದ್ವಾಂಸನಾದ ಅವರಿಗೆ ದಿನೇ ದಿನೇ ಮನ್ನಣೆ ಜಾಸ್ತಿ ಆಯಿತು ರಾಜನ ಆಶ್ರಯೂ ಸಿಕ್ತು ಒಳ್ಳೆ ಕಲಾವಿದ ಒಳ್ಳೆ ಸಂಗೀತ ವಿದ್ಯಾನಸ ತಂದುಕೊಂಡ ನೃತ್ಯ ಪಟು ಅಂತ ಅಂದ್ಕೊಂಡ ಅಂಚ್ಕೊಂಡ ಆದರೆ ಏನಾಯಿತು ಇಂಥ ಕಲಾವಿದ ಸಂಪತ್ತು ಜಾಸ್ತಿ ಆಯಿತು ಕೆಟ್ಟ ಹವ್ಯಾಸವೂ ಬಂತು ಅಂದರೆ ಪರಸ್ತ್ರೀಯರ ಸಹಮನ ಶಾಂತಿಗಳನ್ನು ಮಾಡಿದ ಅವರಿಂದ ಒಕ್ಕಳು ಹೆಂಡತಿ ಅರುಣೆ ಎನ್ನುವಳು ಅವಳು ನಿಜವಾಗಿ ಕೂಡ ಜಾನನ ಸಂಪರ್ಕ ಇದ್ದವಳು ಈ ಗಂಡ ನನಗೆ ಸ್ವಚ್ಛಂದವಾದ ಜಾರಿನ ಜೊತೆಗೆ ಸಂಪರ್ಕ ಮಾಡಲಿಕ್ಕೆ ಇದು ವಿರೋಧಿಯಾಗಿದ್ದಾನೆ ಎಂದು ತಿಳ್ಕೊಂಡು ಒಂದು ದಿವಸ ಅವನು ಕತ್ತನ್ನು ಕತ್ತರಿಸಿ ಅವನು ಸತ್ತ ಸತ್ತದಿಂದಾಗಿ ಅವನು ನಿಜವಾಗಿ ಕೂಡ ತುಂಬ ಅರ್ಧದಾರಿ ಎರಡಿದ್ದ ಆದ್ದರಿಂದಾಗಿ ಅವನಿಗೆ ನರಕಾದ್ಯನರ್ಥ ಆಯಿತು ಮತ್ತೆ ಅವನು ಒಂದು ಹದ್ದು ಆಗಿ ಹುಟ್ಟುತ್ತಾಯಿತು ಹದ್ದು ಹದ್ದು ಇವಳೇನಾದ್ಲು ಜಾರನ ಸಂಘ ಮಾಡಿ ಗಂಡನ ಮರಣಕ್ಕೆ ಕಾರಣ ಆದವಳು ಆ ಅರುಣೆ ಅವಳು ಭಗಂದರ್ ರೋಗಕ್ಕೆ ತುತ್ತಾಗಿ ಸತ್ತುಳು ಸತ್ತು ನರಕಾಜ್ಞನರ್ಥವನ್ನು ಪಡೆದು ಮತ್ತು ಇಲ್ಲಿ ಈ ಆ ಫಿಂಗರ ಎನ್ನು ಯಾವ ಕಾಡಿನಲ್ಲಿ ಹದ್ದಾಗಿ ಇಟ್ಟಿದ್ದ ಅದೇ ಕಾಡಿನ ಗಿಳಿಯಾಗಿ ಹುಟ್ಟಿಬಿಟ್ಟು ಅದು ಏನಾಯಿತು ಪೂರ್ವ ವೈರ ನನ್ನನ್ನು ಕೊಂದವಳು ಇವಳೆ ಈ ಗಿಳಿ ಅಂತ ಗೊತ್ತಿತ್ತವನಿಗೆ ಆ ವೈರದಿಂದ ಒಮ್ಮೆ ಏನಾಯ್ತಂದ್ರೆ ಆ ಹೆಂಡತಿ ಅರುಣೆ ಅವಳು ಹುಟ್ಟಿದ್ದ ಗಿಳಿಯಾಗಿ ಅವಳಿಂದ ವೈರದಿಂದ ಕೊಚ್ಚು ಚುಚ್ಚು ಕೊಕ್ಕಿನಿಂದ ಚುಚ್ಚು ಕೆಳಗೆ ಸಾಯಿಸಿಬಿಟ್ಟು ಬೀಳುವಾಗ ಏನಾಯಿತು ಯಾವುದೋ ಒಂದು ಮನುಷ್ಯನ ಕಪಾಲ ತಲೆ ಬುರುಡೆ ಅದಕ್ಕೆ ಹೊಂದಿ ಬಿದ್ದುಬಿಟ್ಟದು ಸಾಯುವ ಸಂದರ್ಭದಲ್ಲಿ ಸ್ವಲ್ಪ ಸಂತೆ ಪ್ರಾಣ ಪಕ್ಷಿ ಹಾರಿ ಹೋಯ್ತದ ಅದ ನಂತರ ಏನಾಯ್ತು ಈ ಹದ್ದನ್ನ ಒಬ್ಬ ವ್ಯಾದ ಬಂದು ಹೊಡೆಬಿಡ್ತಾ ಆ ವ್ಯಾದವನ್ನು ಹೊಡೆಯುವ ಸಂದರ್ಭದಲ್ಲಿ ಅದು ಅಲ್ಲೇ ಬಿಡಬೇಕೆ ಆ ನರಕ ಪಾಲದಲ್ಲೇ ತಲೆ ಬರಡೆಯಲ್ಲೇ ಬಿಡಬೇಕೆ ಯಾರು ತಲೆ ಬಿರುಡೆಯಲ್ಲೇ ಬಿದ್ದವು ಸ್ವಲ್ಪ ನೀರಿತ್ತೆಂತ ತಲೆ ಬುರುಡೆ ಇವು ಸಿಕ್ಕಾಪಟ್ಟೆ ಪಾಪ ಮಾಡಿದ ಪ್ರಜ್ಞೆ ಇತ್ತ ಇವುಗಳಿಗೆ ಗಿಳಿಗೂ ಹದ್ದಿಗೂ ಹೋದ್ ಯಮರ ದೂತ್ ಹೇಳ್ಕೊಂಡು ಹೋದ್ರು ನೆನೆಸಿ ಈ ಸಿಕ್ಕಾಪಟೆ ಭಯ ನಮ್ಮ ಪಾಪ ಮಾಡಿದ್ದಕ್ಕೆ ನಾವು ಪಾಪವಂತೂ ಗ್ಯಾರಂಟಿ ಮಾಡಿದ್ದೇವೆ ಗೊತ್ತಿತ್ತು ಏನಾಗುತ್ತೋ ಅನಾಹುತ ಅಂತ ಆಯ್ತು ಹೇಳ್ತಾ ಇದ್ದರೆ ಯಮದೇವರು ಹೇಳಿದ್ರು ನಿಮಗೆ ಸಿಕ್ಕಾಬಿಟ್ಟು ಯಾವುದು ಪಾಪ ಯಾವುದಿಲ್ಲ ಎಲ್ಲ ಪುಣ್ಯವೇ ಜಾಸ್ತಿ ನೀವು ಯಾವ ಲೋಕಕ್ಕೆ ಬೇಕಾದ್ರೂ ಹೋಗ್ಬೋದು ಆಗ ಆಶ್ಚರ್ಯಕ್ಕೆ ನಾವು ಕೇಳ್ತೇವಂತೆ ಏನ ನಾವು ಜನ್ಮಾರೋಭ್ಯ ಮಹಾನ್ ಪಾಪ ಮಾಡಿದ್ದೇವೆ ನಮಗೆ ಪುಣ್ಯಲೋಕ ಹೇಗೆ ಸಿಗುತ್ತೆ ಇಷ್ಟಪಟ್ಟ ಪುಣ್ಯಲೋಕ ಮತ್ತು ಹೇಳ್ತೇವೆ ಹೇಗೆ ಅಂದರೆ ನೋಡಿ ನೀವು ಸಾಯುವ ಸಂದರ್ಭದಲ್ಲಿ ಎಲ್ಲಿ ಬಿದ್ದುಬಿಟ್ಟಿದೆಯಾ ಆ ತಲೆ ಬುರುಡ ಎಲ್ಲಿ ಬಿದ್ದುಬಿಟ್ರಲ್ಲ ಆ ತಲೆ ಬುರುಡಲ್ಲಿ ಇರ್ತಕ್ಕಂತಹ ನೀರಿನ ಸ್ಪರ್ಶದಿಂದ ನನ್ನ ಪಾಪ ಪರಿಹಾರ ಆಗಿದೆ ಪುಣ್ಯ ಬಂದಿದೆ ಯಾಕೆ ಆ ತಲೆ ಬುರುಡೆಗೆ ಅಷ್ಟು ಮಾತು ಅಂದರೆ ಗಂಗಾ ತೀರದಲ್ಲಿ ಒಬ್ಬ ಬ್ರಾಹ್ಮಣ ಇಂದ ತುಂಬ ಅಪರೋಕ್ಷ ಜ್ಞಾನಿ ಬೇರೆ ಒಟು ಎಂಬ ಅವನ ಹೆಸರು ಅವನು ನಿತ್ಯದಲ್ಲಿಯೂ ಕೂಡ ಐದನೇ ಅಧ್ಯಾಯ ಒಳ್ಳೆ ಭಕ್ತಿಯಿಂದ ಪಠನ ಮಾಡ್ತಾ ಇದ್ದ ಆ ಪುಣ್ಯಾತ್ಮನ ತಲೆ ಬುರುಡೆ ಸ್ಪರ್ಶ ಆದ್ರಿಂದಾಗಿ ಕೂಡ ಆ ಪಾಪನಿಂದ ಮುಕ್ತಿಯಾಗಿ ಪುಣ್ಯ ಬಂದಿದೆ ಹೋಗಿ ಅಂತ ಹೇಳಿದಂತೆ ಅಂದರೆ ಎಷ್ಟು ಇದಕ್ಕೆ ಒಳ್ಳೆ ಚೆನ್ನಾಗಿದೆ ಇಲ್ಲಿ ತಲೆ ಬುರುಡೆ ತಲೆಗೆ ಯಾಕೆಂದ್ರೆ ಆ ತಲೆ ಬುರುಡೆಯಲ್ಲಿ ಹೇಳಿ ಆ ಐದನೇ ಅಧ್ಯಾಯದ ಇದ್ದದ್ದು ಅವರಲ್ಲೇ ತಲೆ ಬುರುಡೆಯಲ್ಲೇ ಇದ್ದದ್ದು ತಲೆ ಬುರುಡೆಯಲ್ಲಿ ಐಜ್ನೇ ಅಧ್ಯಾಯ ಇತ್ತು ಅಂದ್ರೆ ಅರ್ಥ ಏನು ಬ್ಲೈನ್ ಇಲ್ಲ ಜ ಇಲ್ಲೇ ಇರುತ್ತಾನೆ ತಲೆ ಬುರುಡೆಯಲ್ಲಿ ಬುರುಡೆ ಇಲ್ಲ ಅಂತ ಹೇಳ್ತಾರೆ ತಲೆಯಲ್ಲೇ ಇರುವುದು ಎಲ್ಲ ಏನಿತ್ತು ತಲೆ ಸಂನ್ಯಾಸ ಇತ್ತು ಕಾಮ ಕ್ರೋಧ ಲೋಭ ಐಜ್ನೇ ಅಧ್ಯಾಯ ಅಂತ ಹೇಳುವುದೇ ಅದು ಸನ್ಯಾಸದಿಂದ ಕರ್ಮಾನುಷ ತಲೆಬುರುಡೆಯಲ್ಲಿ ಅಂದರೆ ಆ ಯಾವ ತಲೆಯಲ್ಲಿ ಆ ಬ್ರಾಹ್ಮಣ ತುನ್ ಎಲ್ಲ ಸನ್ಯಾಸ ಇತ್ತು ಕಾಮತ್ಯಾಗ ಕ್ರೋಧ ತ್ಯಾಗ ರಾಗತ್ಯಾಗ ಕರ್ತೃತ್ವ ಅಭಿಮಾನ ತ್ಯಾಗಂತಹ ಒಳ್ಳೆ ಸನ್ಯಾಸ ಬುದ್ಧಿಯಿಂದ ಕೂಡಿದ ತಲೆಯದು ಅಂತ ತಲೆ ಮುಳ್ಳ ಬಿದ್ದುದರಿಂದಾಗಿ ಇವಳಿಗೂ ಪಾಪದಿಂದ ಬುದ್ಧಿ ಆಯಿತು ಅಂದರೆ ಯಾವ ತಲೆಯಲ್ಲಿ ಸನ್ಯಾಸ ಬುದ್ಧಿ ಇರುತ್ತೋ ಅವರಿಗೆ ಪಾಪ ಬರಲ್ಲ ಅವರು ಮುಟ್ಟಿದವರಿಗೂ ಪಾಪ ಇಲ್ಲ ಈ ಸನ್ಯಾಸಿಗಳನ್ನು ಮುಟ್ಟಿದ ಶುದ್ಧ ಆಗ್ತೇವೆ ಅಂದ್ರೆ ಅಭಿಪ್ರಾಯ ಅವು ಅವ್ರು ಮುಟ್ಕೊಳ್ಬಾರ್ದು ಅಷ್ಟೇ ಇನ್ನೊಬ್ಬರಲ್ಲ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಯಾರು ಸನ್ಯಾಸ ಆಗಿರ್ತಾರೋ ಆ ಸನ್ಯಾಸಿಗಳು ಮುಟ್ಟಿದ್ರೆ ಪವಿತ್ರ ಆಗ್ತಾರೆ ಹಾಗೇನರ್ಥ ಅದು ಅದೇ ಸನ್ಯಾಸ ಇದೆ ಅದರ್ಥ ಸನ್ಯಾಸಿ ಅದು ಬೇಕೇ ಬೇಕು ಕಾಮ ಕ್ರೋಧ ಲೋಭ ಮದ ಮಾತ್ಸರಿ ಎಲ್ಲ ಬಿಟ್ಟ ಆ ತಲೆಗೆ ಬಹಳ ಬೆಲೆ ಅದು ಮುಟ್ಟಿದವರಿಗೆಲ್ಲ ಏನಾಗತ್ತೆ ಅವರು ಶುದ್ಧರಾಗ್ತಾರೆ ತ್ಯಾಗ ಸನ್ಯಾಸಿನಿಂದ ಶುದ್ಧ ಸನ್ಯಾಸ ಯೋಗ ಯತಯತ್ವ ಅಂತ ಹೇಳ್ತಾ ಇರೋದು ಶುದ್ಧಿ ಆಯಿತು ಶುದ್ಧಿ ಬಂತು ಇದು ಕರ್ಮಸನ್ಯಾಸ ಕರ್ಮಯೋಗ ಎರಡೂ ಬೇಕು ಅದು ಒಂದಕ್ಕೊಂದಕ್ಕೂ ಪೂರಕ ಕೇವಲ ಯೋಗ ಇದ್ದೇನೆ ಸನ್ಯಾಸ ಮಾಡಬಾರದು ಅದರಿಂದ ಏನು ಆಗುವುದಿಲ್ಲ ಸನ್ಯಾಸಯುಕ್ತವಾದ ಕರ್ಮಯೋಗಕ್ಕೆ ಹೆಚ್ಚಿನ ಮಹತ್ವ ಇದೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಎಲ್ಲ ಕಡೆಯಲ್ಲಿ ಒಂದು ಭ್ರಮೆ ಇದೆ ದೇವರು ನಮಗೆ ಎಷ್ಟು ಪರ್ಸೆಂಟ್ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ದೇವರು ನಮಗೆ ಸ್ವಾತಂತ್ರ್ಯ ಕೊಡಲಿಲ್ಲ ಜೀವನಿಗೆ ಎಂಬ ಮಾತನ್ನು ಭಗವದ್ಗೀತೆ ಹೇಳ್ತದೆ ಇದು ಹೊರಸೆ ದತ್ತ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯ ಏನು ಸ್ವಾತಂತ್ರ್ಯ ಕೊಡಲ್ಲ ದೇವರು ಯಾರಿಗೂ ಸ್ವಾತಂತ್ರ್ಯ ಕೊಡಲ್ಲ ದತ್ತ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯ ದಾಸರ ಪದ್ಯದಲ್ಲಿ ಇದೇ ಇಲ್ಲ ಸ್ವಾಮಿಗಳೆಂದ್ರೆ ಅದಕ್ಕರ್ಥ ಬೇರೆ ಮಾಡಬೇಕು ದೇವರಂತೂ ತನ್ನ ಸ್ವಾತಂತ್ರ್ಯ ಯಾರಿಗೂ ಕೊಡೋಲ್ಲ ಅಥವಾ ಸ್ಪಷ್ಟವಾದ ಶಬ್ದವನ್ನು ಅಕರ್ತೃತ್ವ ನಕರ್ಮಾಣಿ ಲೋಕಪ್ರಿಯ ಸುದೇಪ್ರಭು ಎಂಬ ಮುಂದಿನ ಭಾಗದಲ್ಲಿ ಹೇಳ್ತಾರೆ ದೇವರು ಯಾರಿಗೂ ಸ್ವಾತಂತ್ರ್ಯ ಕೊಡಲ್ಲ ಕರ್ತೃತ್ವ ಸ್ವಾತಂತ್ರ್ಯ ಇಲ್ಲ ಕಾರ್ಯತ್ವ ಸ್ವಾತಂತ್ರ್ಯ ಇಲ್ಲ ಅದೃಷ್ಟನ ಪಡೆಯುವ ಸ್ವಾತಂತ್ರ್ಯ ಇಲ್ಲ ಫಲವನ್ನು ಪಡೆಯುವ ಸ್ವಾತಂತ್ರ್ಯ ಇಲ್ಲ ಯಾವ ಸ್ವಾತಂತ್ರ್ಯವೂ ಇಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದಾನಂದ್ರೆ ಭ್ರಮೆ ಕೇಳಿ ಮತ್ತೆ ದಾಸರ ಹೇಳಿಬಿಟ್ಟು ನಮ್ಮ ತಲೆ ಕೆರೆಸಿಬಿಟ್ಟಲ್ಲ ಅಂತ ನನಗೆ ಅರ್ಥ ಬೇರೆ ಮಾಡಿಕೊಂಡೆ ಸ್ವಾತಂತ್ರ್ಯ ದೇವರು ತನ್ನದು ಕೊಡೋಲ್ಲ ನೀಕ್ಕೆ ಕನಸನ್ನೇ ಎಣಿಸಲು ಬೇಡ ಅದನ್ನು ತಪ್ಪು ತಿಳ್ಕೊಳ್ಬೇಡಿ ಅಂತ ಸ್ಪಷ್ಟವಾಗಿ ಭಗವಂತ ಭಗವದ್ಗೀತೆ ಹೇಳ್ತಾನೆ ಆ ರೀತಿಯಾಗಿ ಹೇಳಿದ್ದಾನಂತ ರಾಯರೇ ಹೇಳ್ತಾ ಇದ್ದಾರೆ ಸ್ವಾತಂತ್ರ್ಯ ಕೊಡೋಲ್ಲ ಮತ್ವಾಚಾರ ಸ್ವಾತಂತ್ರ್ಯ ಗಮ್ ನಾನಗ ದೇವರ ಸ್ವಾತಂತ್ರ್ಯ ಬೇರೆಯವರಿಗೆ ಹೋಗುವುದೇ ಇಲ್ಲ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳುವಾಗ ದಾಸರ ಪದ್ಯಕ್ಕೆ ಏನು ಅಪಾರ್ಥ ಮಾಡಿಕೊಂಡು ಸ್ವಾತಂತ್ರ್ಯ ಅಂದೇನು ಹೇಳ್ಕೊಂಡು ರಥ ಸ್ವಾತಂತ್ರ್ಯ ಚಂದಕ್ಕೆ ಬೇರೆ ಅಂತ ಕೇವಲ ತನ್ನಲ್ಲಿತ್ತು ಸ್ವಾತಂತ್ರ್ಯ ಕೊಟ್ಬಿಡ್ತಾನೆ ಇಷ್ಟು ಪರ್ಸೆಂಟೇಜು ಅಂತ ಹೇಳೋದು ಮೂರ್ಖತನದ ಪರಮಾದಿ ಆಗತ್ತೆ ಅಂತಹದ್ದನ್ನೆಲ್ಲ ಅರ್ಥ ಮಾಡಬಾರ್ದು ಎಂದು ಹೇಳ್ತಾ ಈ ಹದಿನೈದು ಹದಿನೆಂಟು ದಿನಗಳ ಕಾಲದ ಈ ಮೊದಲನೆಯ ಕಂತಿನ ಉಪನ್ಯಾಸವನ್ನು ನಾನು ಪೂರ್ತಿ ಕಂತಾಗಬೇಕು ಅಂತ ಅಂದ್ಕೊಂಡದ್ದು ಅದು ಪೂರ್ತಿ ಕಂತಾಗಿಲ್ಲ ನಾಲ್ಕೂವರೆ ಅಧ್ಯಾಯದಲ್ಲೇ ಪರಿವರ್ತನಾಗಿಬಿಟ್ಟಿದೆ ಎಲ್ಲರೂ ಮರಿಬೇಡಿ ಹನ್ನೆರಡನೇ ಹನ್ನೆರಡನೇ ಶ್ಲೋಕದಲ್ಲಿ ಮುಗಿದುಬಿಟ್ಟಿದ್ರಿ ನೆನ್ಪಿಟ್ಕೊಳ್ಬೇಡಿ ಹನ್ನೆರಡನೇ ಶ್ಲೋಕ ಐದನೇ ಅಧ್ಯಾಯದ ಹನ್ನೆರಡನೇ ಶ್ಲೋಕದಲ್ಲಿ ಮುಗಿದಿದೆ ಇನ್ನು ಒಂದು ಸರ್ವಕರ್ಮಾಣಿ ಮನಸ್ಸಾ ಸನ್ಯಸ್ಯಾಸ್ತೆ ಸುಖಂವಶಿ ನವದ್ವಾರೆ ಪುರೇ ದೇಹಿ ನೈವಕರ್ಮನ್ನ ಕಾರ್ಯನು ಈ ಮುಂದಿನಿಂದ ಆಗಬೇಕು ಯಾವಾಗಂತ ನಾವು ಸಮಯ ತಿಳಿಸ್ತೇವೆ ಈ ಹದಿನೆಂಟು ದಿನಗಳ ಕಾಲ ಈ ಗೀತಾ ಜಯಂತಿ ಪ್ರಯುಕ್ತ ಏನೊಂದು ಭಗವದ್ಗೀತಾ ಉಪನ್ಯಾಸ ಈ ಪುಷ್ಪವನ್ನು ಮಧ್ಯಾಂತರ್ಗತ ವೇದವ್ಯಾಸಾಭಿನ್ನ ರಾಮಚಂದ್ರಾಭಿನ್ನ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಅಕ್ಷಯಂ ಕರ್ಮ ಎಸ್ಮಿನ್ ಪದೇ ಸ್ವಲ್ಪಿತ ಪ್ರಕ್ಷಯಾಧ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಪರ್ವೈಲಾಮತಃ ಗುಪ್ಷಿಗಮ್ಯಸ್ತ ವಿಷ್ಣು ಮಜಾ ಜಾಧಿಕಂ ಪ್ರೀಣಯಾಮೋ ವಾಸುದೇವ್ ದೇವತಾ ಮಂಡಲ ಖಂಡ ಭಾಸ್ಕರ ಅವರು ವಿಶೇಷವಾದ ಹೋದ ಸತ್ಯವೂ ಕೂಡ ಬೇರೆ ಬೇರೆ ವಿದ್ವಾಂಸರಿಂದ ಭಗವದ್ಗೀತೆಯ ಪ್ರವಚನವನ್ನು ದೇವರಿಗೆ ಅತ್ಯಂತ ಪ್ರಿಯವಾದನೆ ಮಾಡುತ್ತಾರೆ ಈ ಸತ್ಯವೂ ಕೂಡ ಈ ಹದಿನೆಂಟು ದಿನಗಳ ಕಾಲ ನಡೆದಿದೆ ಅದನ್ನು ಮಾಡಿಸಿದಂತಹ ಬೇಕು ಅವರ ಪರಿವಾರದವರ ದೇವರ ಅನುಗ್ರಹ ಮಾಡಲಿ ಎಲ್ಲ ಭಕ್ತರು ಕೂಡ ಇದನ್ನು ಆಲಿಸ್ತೀರಿ ನಿಮಗೆಲ್ಲರ ದೇವರ ಅನುಗ್ರಹ ಆಗಿ ಆಚಾರ್ಯರ ಅನುಗ್ರಹ ನಮ್ಮ ಮಾತನ್ನು ಕೃಷ್ಣಾರ್ಪಣೆ